ಲಕ್ಷ್ಮೀಕರತಾಪು ಪ್ರಣಮ್ರೀವಂ ದೇವಚಕ್ರವರ್ತಿ ನಾರಾಯಣಾ ಪರಿಪೂರ್ಣಗುಣಾೋದಯಸ್ಥಿಲ್ರಯ ಜ್ಞಾನ ಪ್ರದ ವಿಬುಧಾುರಸೌಖ್ಯದುಖ ಸತ್ಕಾರಣಾತ ನಮೋ ನಮಸ್ತೆ ನಾರಾಯಣ ಸುರಗುರು ಜಗದೆಕನಾಥ ಸಕಲಲೋಕನಮಸ್ಕೃತಂ ತ್ರೈಗುಣ್ಯವರ್ಜಿತಮೀಶ್ ವಂದೇ ಭವರುರಸಿ ನಾರಾಯಣ ನಮಸ್ಕೃತ್ಯ ನರಂಚನೋ ದೇವ ಸರಸ್ವತೀ ವ್ಯಾ ತಯ ಮುದೀರೇ श्री श्रीगुभ्यो नम हरी ओमभ्यवर्धम शतुरा कुकुमरा नृप सेवर्धि अपेक्ष लोक मंददृष्टि हारी अभी नोड़ परमात्मू बेलवण देव बीता वयस्सु ಹದಿನೈದು ವರ್ಷ ಆಗಿದೆ ಹದಿನಾರು ತುಂಬುತ್ತಾ ಇದೆ ಹೀಗೆಲ್ಲ ವ್ಯವಹಾರ ಇದೆ ಊರಶ ವರ್ಣಶಿಕ ದಶರಥ ಮಹಾರಾಜರಂತಾರೆ ವಿಶ್ವಾಮಿತ್ರ ಋಷಿಗಳು ಬಂದಾಗ ನಮ್ಮ ಹುಡುಗನಿಗೆ ಇನ್ನೂ ಹದಿನಾರು ತುಂಬಲಿಲ್ಲ ಹದಿನಾರು ತುಂಬಲಿಕ್ಕಿದೆ ಅದರಿಂದ ಅವನು ಈಗಲೇ ಕರ್ಕೊಂಡು ಹೋಗಬೇಡಿ ಹೀಗೆ ಮಾತಾಡಿದ್ದಿದೆ ಹಾಗಾದ್ರೆ ದೇವ್ರಿಗೂ ವಯಸ್ಸಾಗುತ್ತಾ ಬೆಳೀತಾನ ನಿತ್ಯದಲ್ಲೂ ಬೆಳೆದ ನಿಂತರೂ ಅವನು ಸರ್ವತ್ರ ಬೆಳೆದಿದ್ದಾನೆ ಒಂದೊಂದು ಇಂಚು ಎರಡೆರಡು ಇಂಚು ಬೆಳಿತಾನೆ ಏನು ಒಂದೊಂದು ಅಡಿ ಎರಡೆರಡು ಅಡಿ ಹಾಗಾದ್ರೆ ಏನು ಅಭಿಪ್ರಾಯ ಅದಕ್ಕೆ ಆಚಾರ ತೋರಿಸಿಕೊಟ್ರು ನಿತ್ಯ ತಸ್ಯ ವೃದ್ಧಿ ನಿತ್ಯದಲ್ಲೂ ವೃದ್ಧನಾಥ ಪರಮಾತ್ಮನಿಗೆ ವೃದ್ಧಿ ಅಪೇಕ್ಷ ಲೋಕಸ್ಯ ಹಿ ಮಂದ ದೃಷ್ಟಿಂ ಇವ್ರದೊಂದು ಲೆಕ್ಕಾಚಾರ ಇದೆ ಇಷ್ಟು ವಯಸ್ಸಾಗಿದ್ರೆ ಇಷ್ಟು ಬೆಳೆದಿರಬೇಕಲ್ಲ ಇಷ್ಟೊತ್ತಿಗೆ ಹುಟ್ಟಿದ್ದಾರೆ ಅಂದರೆ ಈ ದಿವಸಕ್ಕೆ ಇಷ್ಟು ವಯಸ್ಸಾಗಬೇಕಲ್ಲ ನಮ್ಮ ಹತ್ತೇ ಅವನು ಅಂತ ತಿಳಿಯುವವರಿಗೆ ಹಾಗೆ ನಟನೆ ಮಾಡಿ ತೋರಿಸಿದ ಅಷ್ಟೆ ವಾದ್ರಾ ಸ್ವಾಮಿಗಳು ಅವರು ಚೆನ್ನಾಗಿ ತಿಳಿಸ್ತಾರೆ ದೊಡ್ಡ ಬೆಟ್ಟ ಗಿಟ್ಟ ಮರ ಎಲ್ಲ ದೂರದಿಂದ ನೋಡುವ ಚಿಕ್ಕದಾಗಿ ಕಾಣುತ್ತೆ ಹತ್ತಿರ ಬೆಳೆಯುತ್ತೆ ಬೆಳೆಯಲ್ಲ ಇದ್ದಷ್ಟೇ ಇರುತ್ತೆ ಏನಾಗುತ್ತೆ ನಾವು ಹತ್ತಿರ ಬಂದಿದ್ದರಿಂದಾಗಿ ಬೆಳೆದಂತೆ ಕಾಣುತ್ತೆ ಇಲ್ಲೋ ಅಷ್ಟೆ ಇಟ್ಕೊಳ್ಬೇಕು ಅಂತ ತೋರಿಸ್ಕೊಟ್ಟು ನಿರೀಕ್ಷ ನಿತ್ಯಂ ಚತುರ ಕುಮಾರಾನ್ ಪಿತಾಮುತ ಸಂತತ ಮಹಾಪಚೋಚ್ಚಂ ವಿಶೇಷತೋ ರಾಮ ಮುಖೇಂದುಬಿಂಬ ಅವೇಕ್ಷ ರಾಜಕೃತಕೃತ್ಯಸೀತ್ ದಶರಥ ಮಹಾರಾಜರ ಭಾಗ್ಯ ಈ ಹೊತ್ತಿಗೆ ಮುಂದೆಲ್ಲ ಪಟ್ಟಾಭಿಷೇಕ ಮಹೋತ್ಸವಾದಿಗಳನ್ನು ನೋಡ್ಲಿಕ್ಕಾಗಲ್ಲ ರಾಮಚಂದ್ರ ದೇವರು ಮನೆಯಲ್ಲಿ ಈ ರೀತಿಯಲ್ಲೆಲ್ಲ ಲೀಲಾಗಳನ್ನು ನೋಡಿಸ್ತಾ ಇದ್ದರೆ ಅನ್ನೆಲ್ಲ ನೋಡಿ ಪರಮಾನಂದ ಭರೀತರಾಗ್ತಾರೆ ಕೃತಕೃತ್ಯರಾಗ್ತಾರೆ ಕಾಲಕ್ಕೆ ಆದರೆ ತಪ್ಪು ತಿಳ್ಕೊಂಡಿದ್ದಾರೆ ಪರಮಾತ್ಮನನ್ನು ಬಂದಿರೋದು ನನ್ಮಗ ನನ್ಮಗ ಮಗ ಅಲ್ಲ ಜಗದೊಡೆಯೇ ಆತ ಮಗನಾಗಿ ಬರಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಮಗನಂತೆ ಬಂದಿದ್ದಾನಷ್ಟೇ ಆ ತಪ್ಪು ತಿಳುವಳಿಕೆ ಇರೋ ತನಕ ಭಗವಂತನ ಜೊತೆಯಲ್ಲೇ ಇದ್ರೂ ಅದು ಪ್ರಯೋಜನಕ್ಕೆ ಬರೋಲ್ಲ ಯಾರು ಅಂತ ತಿಳಿಸಿಕೊಡ್ಬೇಕಾಯ್ತಲ್ಲ सज्जनरी अदोस्क परमात्मा अकाल तक इच्छा विशेषदे अकाल बंद यार गाधी तस् पुत्राचार्य निर्णय को आकाले रामचंद्रन नोड़ तायंदिर पट्टिगर अमा अंतपुरा वैषयिका सर्वे अवैक्षमाण परमांस स्वांद तप्ताव संबभु ऐक्षते रामचंद्रन मुख नोड़े आनंद पड़ो नम युवराज राजकुमार हेग्दाने नोड़ आनंद पड़ो अंत प्रसंग इत अ शाश्वत अल मोक्षाश्वत इत्यास अग ततस्वु वंशे शशि प्रसूत गाधीति चक्र तदनुजो तदनुजोस् ವರೇಣ ವಿಪ್ರತ್ವಮ ವಾಪಯೋಸೌ ವಿಶ್ವಸ್ಯ ಮಿತ್ರಂ ಸೈಹಾ ಜಗಾಮ ಆ ಕಾಲಕ್ಕೆ ತನುಜ ಶಕ್ರಸ್ತನುಜೋಚ ಆಸಿ ಅದನ್ನು ತೋರಿಸ್ಕೊಡ್ತಾರೆ ಇಲ್ಲಿ ವಿಶ್ವಾಮಿತ್ರ ಋಷಿಗಳು ಬಂದರು ಯಾರವರು ವಿಶ್ವಾಮಿತ್ರ ಋಷಿಗಳು ಯಾರು ಅಂತ ಅವ್ರ ಬಗ್ಗೆ ಪರಿಚಯ ಮಾಡಿಸ್ಬೇಕಲ್ಲ ವಿಶ್ವಾಮಿತ್ರರು ಅಂತ ನೋಡು ಬ್ರಾಹ್ಮಣರು ಈಗ ಋಷಿಗಳು ಬ್ರಹ್ಮಋಷಿಗಳು ಆದರೆ ಅವರು ಯಾರು ಎಲ್ಲಿಂದ ಬಂದರು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿಬಂಥ ಬ್ರಾಹ್ಮಣ विपरीत आश्चर्यकर आगे यार क्षत्रिय ब्राह्मणर आबादों ब्राह्मण बेर् बेार शूद्र ब्राह्मणर आगे ऐर बेकार इवती वाद अब अदार आधर आदर शशिवश चंद्रन वंशली बंद गाधी अंत राजर मकड़ू कौशिक अशिक अंत राज ಇಂದ್ರದೇವರ ಕುರಿತು ತಪಸ್ಸು ಮಾಡಿದರು ತಪಸ್ಸು ಮಾಡಿ ನೀವೇ ನನಗೆ ಪುತ್ರನಾಗಿ ಬರಬೇಕು ನೀವೇ ಇಲ್ಲದೆ ಇದ್ರೂ ಪರವಾಗಿಲ್ಲ ನಿಮಗೆ ಸಮಾನರಾದವರು ಪುತ್ರರಾದರೂ ಸಾಕು ಅಂತಂದರು ಒಂದು ಹಾಸ್ಯ ಪ್ರಸಂಗ ಮಾಡಿದ್ದಾರೆ ಇಂದ್ರದೇವರಾದ್ರಂತೆ ನನ್ನ ಸಮಾನ ಯಾರು ಬರ್ತಾನೆ ಅಂತಲೇ ಹಗಲು ಅಲಂತ ಒದ್ದಾಡ್ತಿರ್ತೇನೆ ಇನ್ನೊಬ್ಬ ನನ್ನ ಸಮಾನ ನಾನೇ ಕೊಡಲ ಬೇಡ ಬೇಡ ನಾನೇ ಬಂದುಬಿಡ್ತೇನೆ ಅಂತ ವಸ್ತುಸ್ಥಿತಿಯಲ್ಲಿ ಅವರಿಗೆ ಸಮಾನ ಆದಂತಹ ಕಾಮದೇವರಿದ್ದಾರೆ ತೊಂದರೆ ಕೊಡೋರಲ್ಲ ಹಾಗೆ ಹಾಸ್ಯ ಮಾಡಿದ ಪ್ರಸಂಗ ಆಕ್ರಮಣದಿಂದಾಗಿ ಇಲ್ಲಿ ಗಾಧಿರಾಜರಾಗಿ ಇಂದ್ರದೇವರೇ ಅವತಾರ ಮಾಡಿತ್ತು ಅದಕ್ಕೆ ಅಂದರು ಪ್ರಸೂತಃ ಗಾಧಿತಿ ಶಕ್ರಹ ಇಲ್ಲಿ ಬಂದವರು ಬೇರೆ ಯಾರು ಅಲ್ಲ ಶಕ್ರಹ ತನಗೆ ಇಂದ್ರದೇವರೇ ಗಾಧಿರಾಜರು ಅವರಿಗೆ ಮಗನಾಗಿ ಬಂದಿದ್ದವರು ಇವರೇ ವಿಶ್ವರಥ ಅಂತ ರಾಜರಾಗಿದ್ದರು ಇವರು ಕೆಲವು ಕಾಲ ವಸಿಷ್ಠ ಋಷಿಗಳಲ್ಲಿದ್ದಂತಹ ಕಾಮಧೇನು ಅದರ ಪ್ರಭಾವಾದಿಗಳನ್ನೆಲ್ಲ ಗಮನಿಸಿದ ಮೇಲೆ ಏ ಈ ಕ್ಷತ್ರಿಯಾದಿಗಳಿಗೆ ಕ್ಷಾತ್ರ ತೇಜಸ್ಸಿಗೆ ಧಿಕ್ಕಾರ ಇರಲಿ ಬ್ರಹ್ಮತೇಜಸ್ಸೇ ನಿಜವಾದ ಬಲ ನಾನು ಬ್ರಹ್ಮತೇಜಸ್ಸನ್ನು ಪಡ್ಕೊಡ್ತೇನೆ ಎಂದು ಹೊರಡ್ತಾರೆ ಅದಕ್ಕೆ ಕಾರಣ ಒಳಗಡೆಯಲ್ಲಿ ಇವರಿಗೆ ಬ್ರಾಹ್ಮತೇಜಸ್ಸು ಕೆಲಸ ಮಾಡ್ತಾ ಇತ್ತು ಗಾದೆ ಋಷಿಗಳಿಗೆ ಮಗಳು ಸತ್ಯವತಿ ದೇವು ಅವಳನ್ನು ರುಚಿಕ ಋಷಿಗಳು ಮದುವೆ ಆಗ್ತಾರೆ ಅವರು ಭೃಗು ವಿಷಯಗಳ ವಂಶದಲ್ಲಿ ಬಂದವರು ಅವ್ರು ಮದುವೆ ಆಗ್ತಾರೆ ಮದುವೆ ಆಗಬೇಕಾದ್ರೆ ಒಂದು ನಿಯಮ ಹಾಕಿದ್ದರು ಅವರಿಗೆ ಒಂದೇ ತರಹದಲ್ಲಿ ಒಂದು ಕಿವಿ ಮಾತ್ರ ಕಪ್ಪಾಗಿರುವ ಬಿಳಿ ಕುದುರೆಗಳನ್ನು ಸಾವಿರ ಕುದುರೆಗಳನ್ನು ತಂದು ಕೊಟ್ಟರೆ ನಾನಿಮ್ ಕನ್ಯಾಕುರ್ತಿಯಿ ಗಾದರಾಜೆ ಹೊಂದಿರ್ತಾರೆ ವರ್ಣದೇವರು ಬೆಳೆಯಲಿತ್ತು ಸೀದ ಹೋದರೂ ಇಸ್ಕೊಂಡು ಬಂದರೂ ಕೊಟ್ಟರು ಮದುವೆ ಆಗ ನಮಗೂ ಗಂಡು ಮಕ್ಕಳಿಲ್ಲ ನಿಮ್ಮ ಮಕ್ಕಳಿಗೋಸ್ಕರ ನೀವೇನಾರ ಸೇವಾದಿಗಳನ್ನು ನಡೆಸ್ತೀರಿ ನಮಗೂ ಮಕ್ಕಳಿಲ್ಲ ಗಂಡು ಮಕ್ಕಳಿಲ್ಲ ಅದರಿಂದ ನಮಗೂ ಆ ರೀತಿಯಲ್ಲಿ ನಾನು ಅನುಗ್ರಹ ಮಾಡಿ ಅಂತ ರುಚಿ ಕೃಷಿಗಳನ್ನು ಗಾದಿ ಗಾದಿರಾಜರು ಎರಡು ಚರುಗಳನ್ನು ಸಿದ್ಧಪಡಿಸಿದ್ರು ಸಿದ್ಧಪಡಿಸಿ ಇದು ನಿಮಗೆ ಕ್ಷತ್ರಿಯರಿಗೆ ಇದು ನಮಗೆ ಬ್ರಾಹ್ಮಣರಿಗೆ ವಿಂಗಡಿಸಿಕೊಟ್ಟು ಹೆಣ್ಮಕ್ಳು ಹೆಣ್ಣು ಮಕ್ಕಳು ವ್ಯತ್ಯಾಸ ಮಾಡಿಬಿಟ್ಟು ಅದನ್ನು ಅವರವರೇ ಮಾತಾಡಿಕೊಂಡು ಅದನ್ನು ಮಗಳು ಸತ್ಯವತಿ ದೇವಿ ಅವರಮ್ಮ ಗಾದಿರಾಜನ ಪತ್ನಿ ಮಾತಾಡಿಕೊಂಡು ಏನೇ ಆಗಲಿ ನಮ್ಮನೆಯಂತ ಅವರು ಒಂದು ಅಭಿಮಾನ ಇರುತ್ತಲ್ಲಿ ಜಾಸ್ತಿ ಎಲ್ಲ ಇಟ್ಟಿರ್ತಾರೆ ನಮ್ದಿಕ್ಕೆ ಎಷ್ಟೇ ಆಗಲು ಮಹಾನ್ ಮನೆಯವರು ಅಂತ ಅಷ್ಟೊಂದೆಲ್ಲ ಇರಲ್ಲ ಅದರಿಂದ ನಾವು ಸ್ವಲ್ಪ ವ್ಯತ್ಯಾಸ ಮಾಡಿಕೊಡೋಣ ಮುಂದಿನ ಸತ್ತಿಗೆ ನೀ ಇನ್ನೇನೋ ಮಾಡಿಸ್ಕೋ ಅಂತ ಈ ತಾಯಿ ಮಾತಾಡಿ ಏನೇನೋ ಅವ್ಯವಸ್ಥೆ ಮಾಡಿಟ್ರು ಅವ್ರದ್ದನ್ನು ಇವರು ಇವ್ರದ್ದನ್ನ ಅವರು ತಿಂದಕ್ಕೆ ಬಿಡ್ತಾರೆ ರುಚಿ ಕೃಷಿಗಳು ಆ ಕಾಲಕ್ಕೆ ಇವರಿಗೆ ಕೊಟ್ಟಿದ್ರು ತಾವು ತಪ್ಪ ಸುಮತಾ ತಮ್ಮ ಎರಡು ದಿವಸ ಆಗ್ತಾ ಇರಲಿಕ್ಕೆ ಏನೇ ವ್ಯತ್ಯಾಸ ಗೊತ್ತಾಯಿತು ಏನಿದ್ರು ಉಂಟು ಕೇಳಿದ್ರು ಏನೋ ವ್ಯತ್ಯಾಸ ಮಾಡಿದ್ದೀರಿ ಏನು ಮಾಡಿದ್ದೀರಿ ಎಲ್ಲಾ ಚಾರು ವ್ಯತ್ಯಾಸ ಮಾಡಿದ್ದೇವೆ ಇಟ್ಟು ಹೋಯಿತು ಒಂದರಲ್ಲಿ ಬ್ರಾಹ್ಮ ಇನ್ನೊಂದರಲ್ಲಿ ಕ್ಷಾತ್ರ ತೇಜಸ್ಸನ್ನು ತುಂಬಿಟ್ಟಿದ್ದೆ ವ್ಯತ್ಯಾಸ ಮಾಡಿದ್ದೇರಲ್ಲ ಕ್ಷತ್ರಿಯ ಕುಲವನ್ನೇ ನಾಶ ಮಾಡುವ ನಿನ್ನ ಮಗನಾಗ್ ಹುಟ್ಟುತ್ತಾನೆ ಅಂತ ಸತ್ಯಪತಿ ದೇವಿಯರಿಗೆ ಶಾಪ ಒಬ್ಬರಲ್ಲ ಇಡೀ ಕ್ಷತ್ರಿಯ ಕುಲ ಕ್ಷಾತ್ರ ಕುಲವನ್ನು ನಾಶ ಮಾಡ್ತಾನೆ ಅಂಥವ್ನು ಬರ್ತಾನೆ ಈ ಕ್ಷತ್ರಿಯರು ಮಾಡಿದ ಕೆಲಸ ಅಂತ ಸಟ್ಟು ಬಂತು ಇಷ್ಟು ಶಾಪ ಕಾಲ್ಕಾಲ ಹಿಡ್ಕೊಂಡು ಬಿಡಿಕೊಂಡು ಇಲ್ಲ ಏನೋ ಆ ಚಾತುರ್ಯ ನಡೆದು ಹೋಗಿದೆ ಅಷ್ಟೊಂದು ಕೋಪಕ್ಕೊಳಗಾಗಬಾರ್ದು ಅಂತ ಪರಿಪರಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ ಪ್ರಾರ್ಥನೆ ಮಾಡಿದಾಗ ಆಗಲಿ ಈಗ ಮಗನೇ ಏನು ಮಾಡೋಲ್ಲ ಮೊಮ್ಮಗ ಬರ್ತಾನೆ ನಮ್ಮ ಮೊಮ್ಮಗ ಅವ ಇದನ್ನೆಲ್ಲ ನಿರ್ವಹಣೆ ಮಾಡುತ್ತಾನೆ ಮಗನೇ ಆಗಿಬಿಟ್ರೆ ಅವಕಾಶ ಇಲ್ಲ ಮೊಮ್ಮಗನಾಗೋದಿಕ್ಕಾದ್ರೆ ಸಲ್ಪ ಸಮಯ ಇದೆ ಅಲ್ಲಿ ತಮಗೆ ದೇವರನ್ನು ಬೇಡೋಣ ಭಗವಂತ ಏನು ಮಾಡ್ತಾವನ್ನು ಮಾಡಲಿ ಅಂತ ಸ್ವಲ್ಪ ಬೆಳೆಸಿ ಅಂದರೆ ಇವರ ಮನೆಗೆ ಸೇರಬೇಕಾಗಿದ್ದ ಬ್ರಾಹ್ಮ ವರ್ಚಸ್ಸು ಎಲ್ಲಿ ಹೋಗಿತ್ತದು ಚರುಗಿನ ರೂಪದಲ್ಲಿ ಗಾದಿರಾಜರಿಗೆ ಹೋಗಿತ್ತು ಆ ಗಾದಿರಾಜನ ಮಗನೇ ಬ್ರಾಹ್ಮ ತುಂಬಿ ಹುಟ್ಟಿ ಬಂದಿದ್ದವರು ಯಾರು ಅಲ್ಲಿಗೆ ವಿಶ್ವರಥ ಅಂತ ಮೇಲ್ನೋಟಕ್ಕೆ ಒಳಗಡೆಯಲ್ಲಿ ಬ್ರಾಹ್ಮ ತುಂಬಿದೆ ಹೀಗಾಗಿ ಅಂತ ಅಂದರೆ ಒಳಗಡೆಯಿಂದ ಬ್ರಾಹ್ಮಣರೇ ಅವರು ಅದು ಅಭಿವ್ಯಕ್ತಿ ಮಾಡಿಕೊಳ್ಳಿಕ್ಕೆ ನಲವತ್ತು ವರ್ಷ ನಲವತ್ತು ಸಾವಿರ ವರ್ಷ ತಪಸ್ ಮಾಡ್ತಾರೆ ಅವರೇ ಆಮೇಲೆ ವಿಶ್ವಾಮಿತ್ರರು ಅಂತ ಪ್ರಸಿದ್ಧರಾದರು ಕಂಡು ಕಂಡವರು ಬ್ರಾಹ್ಮಣರಾಗಲಿಕ್ಕೆ ಆಗೋಲ್ಲ ಅನ್ನೋದಕ್ಕೆ ಈ ಚರಿತ್ರೆ ನಿದರ್ಶನ ಹೋದ ಆಸಕ್ತಿ ಇದ್ದರೆ ಬ್ರಾಹ್ಮಣರಿ ಸರ್ವಿಸ್ ಎಲ್ಲ ಸೇವೆ ಮಾಡಬೇಕು ಅಂದರೆ ಅವನು ಶೂದ್ರ ಎಲ್ಲ ಸಮಾಜ ಸೇವೆ ಮಾಡಬೇಕು ಅಂತ ಭಾಳ ಆಸೆ ಇದೆಯಾ ಅವನು ಶೂದ್ರ ಎಲ್ಲ ಗಡಿ ಕಾಯಬೇಕು ದೇಶ ರಕ್ಷಣೆ ಮಾಡಬೇಕು ಅಂತ ಬಯಕೆ ಇದೆಯಾ ಅವ್ನು ಕ್ಷತ್ರಿಯ ಬಿಸ್ನೆಸ್ ಮಾಡ್ಬೇಕು ಅಂತ ಮನೋಭಾವ ಇದೆಯಾ ಅವನು ವೈಶ್ಯಂತ ಈಗ ಹುಚ್ಚುಚ್ಚುಚ್ಚುಚ್ಚೆಲ್ಲ ಮಾತಾಡ್ತಾ ಇರೋದು ಶಾರೀರಿಕವಾಗಿ ಹೇಳ್ತಾ ಇರೋದು ಮಾನಸಿಕವಾಗಿ ಅಲ್ಲ ಮನಸ್ಸಿನ ಅಭಿಲಾಷೆಯನ್ನು ನೋಡಿ ಹೇಳ್ತಾ ಇರೋರಲ್ಲ ತಂದೆ ತಾಯಿ ಈ ಕ್ರಮದಲ್ಲಿದ್ದರೆ ಮಗನಿಗೂ ಅಂಥ ಜಾತಿ ಬರುತ್ತೆ ಕೆಲವು ಕಡೆಯಲ್ಲಿ ಮಾತ್ರ ವಿಶೇಷ ಇಂಥದ್ದು ಅದು ಬದಲಾಗಬೇಕಾಗಿದ್ದರೆ ವಿಪರೀತವಾದಂತಹ ಕೆಲವು ಪ್ರಸಂಗಗಳಿದ್ದಾವೆ ಹಾಗೆಯೇ ಜಾತಿಯನ್ನು ಜ ಜನನದಿಂದ ಬಂದಿದ್ದನ್ನು ಯಾರೂ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮಲ್ಲೇ ಅಯೋಗ್ಯರು ಕೆಲವರು ಇದನ್ನೆಲ್ಲ ಅಪಪ್ರಚಾರ ಮಾಡ್ತಾ ಎರಡು ರೀತಿಯಲ್ಲಿದೆ ಸ್ವಾಭಾವಿಕ ಜಾತಿ ಒಂದು ಬೇರೆ ಇದೆ ಇದರ ಮೇಲೆ ಶಾರೀರಿಕ ಜಾತಿ ಒಂದು ಬೇರೆ ಇದೆ ಶರೀರ ಇರೋ ತನಕ ಶಾರೀರಿಕ ಜಾತಿಯನ್ನು ಕೈ ಬಿಡಲಿಕ್ಕೆ ಬರೋಲ್ಲ ನಾವು ಬೇಡ ಅಂದ ತಕ್ಷಣ ಬಿಪ್ಪುಡ್ಲಿಕ್ಕೆ ಬರತ್ತಾ ಅಕ್ಕಿಯಲ್ಲಿ ಜಾತಿ ಇದೆ ಮರಗಳಲ್ಲಿ ಗಿಡಗಳಲ್ಲಿ ಎಲ್ಲದರಲ್ಲೂ ಜಾತಿ ಇದೆ ಬಾಗಿಲಿಗೆ ಹಾಕ್ಬೇಕಾದ್ರೆ ಮರ ಯಾವ ಜಾತಿ ಇತ್ತು ಅಂತ ಕೇಳ್ತಾರೆ ಅಲ್ಲೆಲ್ಲ ಜಾತಿ ಬೇಕು ಅಲ್ಲಿ ಒಳ್ಳೆ ಜಾತಿಯೇ ಬೇಕು ಇಲ್ಲಿ ಮಾತ್ರ ಯಾಕಪ್ಪ ಜಾತಿ ಬೇಡ ಜಾತಿ ಪದ್ಧತಿ ಬಾಧಕ ಅಲ್ಲ ಅದನ್ನು ಅರ್ಥ ಮಾಡಿಕೊಳ್ಳುವ ಶೈಲಿ ಎಲ್ಲೇ ಅರ್ಥ ಮಾಡಿಕೊಳ್ಳಿಲ್ಲ ಅಂತೇನೆ ಇಂತಿಂಥ ವರ್ಗದವರು ಆನುವಂಶಿಕವಾಗಿ ಇಂತಿಂಥ ಕೆಲಸನೇ ಮಾಡಿಕೊಂಡು ಹೋಗಬೇಕು ಒಬ್ರು ಹೆಚ್ಚು ಒಬ್ರು ಕಮ್ಮಿ ಇಂಥ ಅಣ್ಣ ತಮ್ಮಂದ್ರಲ್ಲೂ ಇರ್ತಾರೆ ಇದ್ದ ಮಾತ್ರಕ್ಕೆ ಜಗಳ ಆಡಬೇಕು ಅಂತ ಏನು ನಿಯಮ ಅಲ್ಲ ಹೊಂದಾಣಿಕೆಯಿಂದ ಇದ್ದರೆ ಇನ್ನೂ ಲಾಭ ಅಂಶ ಹಾಗೆ ಒಬ್ಬರು ಹೆಚ್ಚು ಬ್ರಾಹ್ಮಣರು ಹೆಚ್ಚು ಕ್ಷತ್ರಿಯರು ಕಮ್ಮಿ ಅಂತ ಆದ ಮಾತ್ರಕ್ಕೆ ಅವರಿಗೆ ಬೈಬೇಕು ಅಂತ ಏನು ಅರ್ಥ ಅಲ್ಲ ಪರಸ್ಪರ ಹೊಂದಾಣಿಕೆ ಇದ್ದರೆ ತಂದೆ ಮಕ್ಕಳಲ್ಲಿ ತಂದೆ ಹೆಚ್ಚಿದ್ದೇ ಇರ್ತಾನೆ ಮಗ ಕಮ್ಮಿ ಇದ್ದೇ ಇರ್ತಾನೆ ಬದಲಾವಣೆ ಮಾಡಲಿಕ್ಕೆ ಆಯ್ತಾ ನನಗಿಷ್ಟ ಇಲ್ಲ ಅದಕ್ಕೆ ಬದಲಾವಣೆ ಮಾಡ್ತೇನೆ ಮೂರ್ಖರು ಕೆಲವರು ಆ ರೀತಿಯಲ್ಲಿ ಮಾತಾಡ್ತಾರೆ ಅದನ್ನು ಆಚಾರ್ಯ ತೋರಿಸಿಕೊಟ್ಟು ವರೇಣ ವಿಪ್ರತ್ವಮ ವಾಪಯೋಸೌ ವಿಶ್ವಸ್ಯ ಮಿತ್ರಂ ಸಯ್ಯ ಜಗಾಮ ತಪಸ್ ಮಾಡಿದ್ರು ಓದೋ ಅಪೇಕ್ಷೆ ಇತ್ತು ಅದಕ್ಕೆ ಬ್ರಾಹ್ಮಣ ಅಲ್ಲ ವರೇಣ ಅವ್ರಿಗೆ ಅಂಥ ಹೊರಬ್ ಅದರಿಂದಾಗಿ ಅದರಿಂದ ಬ್ರಾಹ್ಮಣರಾದರು ನೀವು ಅಂಥ ವರಬ್ಕೊಂಡು ಬ್ರಾಹ್ಮಣರಾಗಿರ್ಬೇಕಾರೆ ಅದರಿಂದ ಒಂದು ಜಾತಿಯವರು ಇನ್ನೊಂದು ಜಾತಿ ಸಾಧ್ಯವೇ ಇಲ್ಲ ಯಾಕೆ ಜಾ ಹುಟ್ಟಿದ್ದಾಗಿದೆ ಅದರಿಂದ ಬರೋದು ಜಾತಿ ಜಾತಿಯನ್ನು ಬದಲಾವಣೆ ಮಾಡಲಿಕ್ಕಾಗೋಲ್ಲ ಮತಾ ಬದಲಾವಣೆ ಮಾಡಬಹುದು ಮತ ಅಂದ್ರೆ ಮತಿಗೆ ಸಂಬಂಧಪಟ್ಟ ಅಂದರೆ ಬೌದ್ಧಿಕ ಅಭಿಪ್ರಾಯಗಳು ಬೌದ್ಧಿಕ ನಿಲುವುಗಳನ್ನ ಬದಲಾವಣೆ ಮಾಡಬಹುದೇ ಹೊರತು ಜಾತಿಯನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ ಒಮ್ಮೆ ಹುಟ್ಟಿದ್ದಾಗಿದೆ ಬದಲಾವಣೆ ಮಾಡಬೇಕು ಅಂದ್ರೆ ನಾವು ಕೊಲ್ಲಬೇಕಷ್ಟೆ ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ ಆ ಶರೀರ ಇರೋ ತನಕ ಅದೇ ಜಾತಿ ಬದಲಾವಣೆ ವಿಶೇಷ ನಡೀಬೇಕು ಅಂತಂದ್ರೆ ಇಂತಹ ವರಾದಿಗಳೇನಾದ ಕೆಲಸ ಮಾಡಬೇಕು ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅದಕ್ಕೆ ವರೇಣ ವಿಪ್ರತ್ವ ವಿಶ್ವಸ್ಯ ಮಿತ್ರ ಸಹ್ಯ ಜಗಾಮ ವಸ್ತುತಃ ವಿಶ್ವಾಮಿತ್ರ ಅಂತ ಹೆಸರು ವಿಶ್ವ ಅಮಿತ್ರ ಅಂತ ಪ್ರದಚ್ಛೇದ ಮಾಡಬೇಕಾಗತ್ತೆ ಅದಲ್ಲ ಅದು ಜಗತ್ತಿಗೆ ಬ್ರಾಹ್ಮಣ ಕುಟುಂಬಗಳಿಗೇ ಇವರು ಬ್ರಾಹ್ಮಣರಾಗಿ ಕೊಟ್ಟು ಕೊಡುಗೆ ಎಂತ ಅದು ಗೊತ್ತೇನು ಮೈತ್ರಿ ಮಿತ್ರ ದೇವತಾಗವಾದ ಮಿತ್ರ ಅಂತ ಸೂರ್ಯ ಮಿತ್ರನಾಮಕ ಸೂರ್ಯ ತದ್ದೇವತಾಗವಾದ ಅಂದರೆ ತದಂತರ್ಯಾಮಿ ಅದು ಭಗವಂತ ಪವಿತ್ರನಾರಾಯಣ ಅವನನ್ನೇ ದೇವತೆಯನ್ನಾಗಿ ಹೊಂದಿರುವ ಗಾಯತ್ರಿ ಮಂತ್ರವನ್ನ ವಿಶ್ವಾಮಿತ್ರ ಗಾಯತ್ರಿಂದ ಪ್ರಸಿದ್ಧಿ ಆ ಗಾಯತ್ರಿ ಮಂತ್ರವನ್ನು ಜಗತ್ತಿಗೆಲ್ಲ ಕೊಟ್ಟವರು ತಾವು ಕಂಡು ಕೊಟ್ಟವರು ಅಂತಹ ವಿಶ್ವಾಮಿತ್ರ ಅದಕ್ಕೆ ಅವ್ರನ್ನೇನೋದು ವಿಶ್ವಸ ಮಿತ್ರಂ ವಿಶ್ವಸ್ಯ ಮಿತ್ರೇ ಚಾ ಸೂತ್ರ ಏನು ಅಲ್ಲಿ ದೀರ್ಘ ಒಂದು ವಿಶ್ವಾಮಿತ್ರ ಅಂತಾಗಿದೆ ಹೊರತು ವಿಶ್ವಕ್ಕೆ ಅಮಿತ್ರ ಮಿತ್ರ ಅಂತಂದ್ರೆ ಮಿತಂತ್ರಾತಿ ನಮ್ಗೆ ಏನು ಬೇಕೋ ಅದನ್ನು ಕೊಟ್ಟು ರಕ್ಷಣೆ ಮಾಡ್ತಾರೆ ಅಂತ ಸ್ನೇಹಿತ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಲ್ಲಿ ಯಾವ ರೀತಿಯ ನಮಗೆ ಏನು ಬೇಕೋ ಅದನ್ನೆಲ್ಲ ಕೊಟ್ಟು ಬಿಟ್ಟು ಮಾಡ್ತಾನೆ ಶತ್ರು ಅಮಿತ್ರ ಅಂತ ಕರೀತಾರ ಮಿತ್ರ ಅಲ್ಲದೆ ಇದ್ದವನು ಅಂದ್ರೆ ಏನರ್ಥ ಶತ್ರು ಅಂತ ಅರ್ಥ ವಿಶ್ವಕ್ಕೆ ಅಮಿತ್ರ ಶತ್ರು ಅಂತ ಅರ್ಥ ಮಾಡಬೇಕಾ ಹಾಗರ್ಥ ಅಲ್ಲ ಅಲ್ಲಿ ಶಬ್ದ ಹಾಗಾಗಿದೆ ಅಥವಾ ವಿಶ್ವ ಆ ಮಿತ್ರ ಜಗತ್ತಿಗೆ ತುಂಬ ಮೈತ್ರಿಯನ್ನು ಬೀರಿದವು ತುಂಬ ಸ್ನೇಹ ತೋರಿದವರು ಪ್ರೀತಿ ತೋರಿಸಿದವರು ಅನ್ನೋ ಅರ್ಥದಲ್ಲಿ ಅವರನ್ನು ಕೂಗ್ತಾರಿಯೇ ಹೊರತು ತಪ್ಪು ಮಾಡಿಕೊಳ್ಬೇಡಿ ಆಚಾರ ಬಿಡಿಸಿಬಿಟ್ರು ವಿಶ್ವಸ್ಥಾಮೇ ಇಲ್ಲಿ ಬಂದವರು ತೋರಿಸಿಕೊಡ್ತಾ ಅಂದ್ರೆ ಆಚಾರ ಮಾತಾಡಿದ್ದರಲ್ಲೆಲ್ಲ ಒಂದು ಆಲಂಕಾರಿಕ ಇರುತ್ತೆ ಇದರ ಮೇಲೆ ನಿರ್ಣಯ ಇರುತ್ತೆ ತೇನಾಜು ಯಜ್ಞ ನಿರಕ್ಷ ಕೃಚ್ರೇಣ ಪಿತ್ರಾಸ ಭಯ ಜಗಾಮ ರಾಮಸ ಲಕ್ಷ್ಮಣೇನ ಸಿದ್ಧಾಶ್ರವಂ ಸಿದ್ಧ ಜನಾಭಿಮಂದ್ಯ ಏನ ಅರ್ಥಿತ ಆ ವಿಶ್ರಾಮಿ ಋಷಿಗಳು ಪ್ರಾರ್ಥನೆ ಮಾಡಿಕೊಳ್ತಾರೆ ನಮಗೆ ದೊಡ್ಡ ದೊಡ್ಡ ರಾಕ್ಷಸರ ಕಾಟ ಇದೆ ದಶರಥ ಮಹಾರಾಜ ನಿನ್ನ ಮಗನನ್ನು ಕಳ್ಸಿಕೊ ಅಯ್ಯಯು ರಾಕ್ಷಸರ ಕಾಟ ಅಂತೀರಿ ದೊಡ್ಡ ದೊಡ್ಡ ಋಷಿಗಳು ಗುರಿಗಳು ನಿಮ್ಮಲ್ಲಿ ಬೇಕಾಷ್ಟು ಮಂತ್ರಾದಿ ಪ್ರಭಾವ ಇದೆ ನಿಮಗೆ ಆಗದೆ ಇರೋದನ್ನು ನಮ್ಮ ಹುಡುಗ ಚಿಕ್ಕೋವನ್ನು ಬಂದೇನು ಮಾಡ್ತಾನೆ ಬೇಕಾದ್ರೆ ನಾ ಬರ್ತೇನೆ ನನ್ನ ದೊಡ್ಡ ಸೇನೆ ಎಲ್ಲ ತೊಗೊಂಡು ಹೋಗಿರಬೇಕಾರೆ ನನ್ನ ಪ್ರಾಣ ಬೇಕಾದ್ರೆ ಕೊಟ್ಟು ಬಿಡ್ತೇನೆ ನಾನು ನಮ್ಮ ಹುಡುಗನ ಬೇಡ ಕಟ್ಕೊಂಡು ಹೋಗಿ ಬೇಡ ಅಂತಂದರೆ ಭಯ ಅದ್ವಿಸೃಷ್ಟಾ ಮತ್ತು ಇರಲಿ ಶಾಪ ಹಾಕಿಬಿಟ್ಟೆ ಹೋಗಿ ಎಲ್ಲದ್ರಿ ಕ್ಯಾಬ್ಬಿತ್ತು ಭಯದಿಂದ ಭಯಾದ್ವಿಸೃಷ್ಟ ಇನ್ನೇನು ಮಾಡಿಬಿಡ್ತಾರಪ್ಪ ಇವಂತ ಭಯದಿಂದಾಗಿ ಒಬ್ಬನೇ ಹುಡುಗನ ಕಳಿಸಿದ್ರೆ ಮತ್ತೆ ಕಷ್ಟ ಲಕ್ಷ್ಮಣ ನೀನು ಹೋಗಿರಪ್ಪ ನೀನು ಮಾತಾ ಅಣ್ಣನಿಗೆ ಅಂದರೆ ದುರ್ಬಲ ಅಂತಿದ್ದಾನೆ ರಾಮನನ್ನು यशरथ महाराज अदल यारू तोल के वशिष्ठ ऋषि कूड़ा आल के तड़ता है योचने तो बेड़ा यशरथ महाराज नहीं सद्धिया नग यारू नरचय आगे नग अ वस्तुस्थित परचय आगतेश्वित ऋषि कर्कुन होता कल आदेश माता भाला भयद आगे कल्ता राम सहलक्ष्मणे मदल सद्धाश्रम ದಾರಿ ಉದ್ದಕ್ಕೂ ಸಂವಾದ ನಡೆದಿದೆ ಎಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ವಿಸ್ತಾರ ಕೇಳಬಹುದು ಸಿದ್ಧ ಜನರು ಇರುವಂತಹ ಆಶ್ರಮ ಸಿದ್ಧಾಶ್ರಮ ವಾಮರ ದೇವರ ಅವತಾರ ಮಾಡಿದ ಪ್ರದೇಶ ಅಲ್ಲೆಲ್ಲ ಸಿದ್ಧರು ಸಾಧ್ಯ ಅಲ್ಲದೆ ಇದ್ದಾರೆ ಭಗವತ್ ಸಿದ್ಧಿಯನ್ನು ಪಡೆದವರು ಅವರೆಲ್ಲ ಭಗವಂತನ ಅದಕ್ಕೆ ಸಾಕಿ ಭಗವಂತ ಅಲ್ಲಿ ಬಂದ ಅಂಥದ್ದು ಪರಮಾತ್ಮನಿಗೆ ನಮಸ್ಕಾರ ಆದಿಗಳನ್ನು ಮಾಡೋಣ ಆ ಕಾಲದೆಲ್ಲ ಅಲ್ಲೇ ಒಂದಷ್ಟು ಮಂತ್ರಗಳನ್ನೆಲ್ಲ ಉಪದೇಶ ಮಾಡುತ್ತಾರೆ ಬಲಾತಿ ಬಲ ಇತ್ಯಾದಿ ಮಂತ್ರಗಳನ್ನೆಲ್ಲ ಉಪದೇಶ ಮಾಡುತ್ತಾರೆ ಎಲ್ಲ ಮಂತ್ರಗಳನ್ನು ಅಸ್ತ್ರ ಮಂತ್ರಗಳು ಎಲ್ಲ ತಗೊಂಡೆ ಪರಮಾತ್ಮ ಏನು ಅವನಿಗೆ ಏನಾದರೂ ಅವಶ್ಯಕತೆ ಇತ್ತೇನು ಬಲಾತಿ ಬಲ ಅಂತ ವಿದ್ಯಾ. ಇದು ಭಾರಿ ಬಲ ಶರೀರಕ್ಕೆ ಬಲವನ್ನು ತುಂಬುತ್ತೆ ಇದರ ಮೇಲೆ ಹಸಿವೆ ನೀಡೆ ಯಾವುದೂ ಎಷ್ಟು ಸಂಚಲನ ಮಾಡ್ತಾ ಇದು ಋಷಿಗಳಿಗೆ ಮುನಿಗಳಿಗೆ ಬಹಳ ಅಗತ್ಯ ಅದನ್ನೆಲ್ಲ ಉಪದೇಶ ಕೊಟ್ಟರೆ ಶಿಷ್ಯರಂತೆ ಎಲ್ಲ ಸ್ವೀಕಾರ ಮಾಡದ್ದಂತೆ ಎಲ್ಲ ಆಗಲಿ ಆಗಲಿ ಇಲ್ಲಿ ಅವರೆಲ್ಲೆಲ್ಲಿ ಇಳಿ ರಾಮ ಏಳು ಎಬ್ಬಸ್ತಾರೆ ಉತ್ತಿಷ್ಟ ಉತ್ ಗೋವಿಂದ ಎಲೆ ಹೇಳಿ ಸುಪ್ರಜಾ ರಾಮ ಪೂರ್ವಸಂಧ್ಯಾ ಪ್ರವರ್ತತೆ ಉತ್ಷ್ಟ ನರಶಾರ್ಧೂಲ ಕರ್ತವ್ಯಂ ದೈವಮಾನ್ಯ್ ಹೇಳಪ್ಪ ರಾಮ ಬೆಳಗ್ಗೆ ಬೆಳಗ್ಗೆ ಆಯಿತು ಇನ್ನೂ ಮಲಗಲಬಾರದು ಎದ್ದೇಳು ಆನ್ಯಕ್ಕೆ ಎಲ್ಲ ಕರ್ತವ್ಯ ಇದೆ ಅದನ್ನೆಲ್ಲ ಪೂರೈಸಬೇಕು ಹೇಳು ಅಂತ ಅದರ ಋಷಿ ಆಗೋಗಿದೆ ಇನ್ನೂ ಎಷ್ಟೊತ್ತಿಗೆ ಹೇಳಬೇಕು ಅಂತೂ ಗೊತ್ತಾಗಲ್ಲ ಪಾಪ ಆತ ಹೀಗೆ ಇದೆಲ್ಲ ನಾವು ಬೆಳಗ್ಗೆಯ ತಕ್ಷಣ ಹೇಳೋದೆಲ್ಲ ಇದೆ ಇದು ಏನಿದರ ಅಭಿಪ್ರಾಯ ಯಾಕಂದರೆ ದೇವನು ಬೆಳಗ್ಗೆಯ ತಕ್ಷಣ ನಾವು ಉತ್ತಿಷ್ಟತಿಷ್ಠ ಗೋವಿಂದ ಉತ್ಷ್ಟಕರ ಧ್ವಜ ವ್ಯವಸ್ಥೆಯನ್ನು ಮಲ್ಕೊಂಡಿದ್ದಾರೆ ಅಂತ ಅರ್ಥ ಅವ್ನು ಮಲಗಿದ್ದ ನಮ್ಗತಿ ಏನಾಗುತ್ತೆ ಮಲಗಿದ್ದಾನೆ ಅಂತಲ್ಲ ಅನುಗ್ರಹಕ್ಕೆ ಸಮ್ಮುಖನಾಗೂ ನಮಗೆಲ್ಲ ಅನುಗ್ರಹವನ್ನು ಮಾಡುವಂತಹ ನಿನ್ನ ರೂಪವನ್ನು ತೋರಿಸುವಂತರ್ಥ ಅದರಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಮಗದರೆ ಎಚ್ಚರಾಗಿದೆ ಅಂತ ನಮಗೆ ಎಚ್ಚರಾಗಿದೆ ಪ್ರಾರ್ಥನೆ ಮಾಡ್ತೀವಿ ಅಂತ ಕೇಳ್ತಾರೆ ಇವೆಲ್ಲ ಅದರ ಅರ್ಥ ಹಾಗೆ ಅವರೆಲ್ಲ ಮಂತ್ರಗಳನ್ನು ಕೊಟ್ಟರೆ ಎಲ್ಲ ತಗೊಂಡಂತ ಪರಮಾತ್ಮ ಅನುಗ್ರಹಾರ್ಥ ಸರಶೇರ ಬಾಪ ಸಲಕ್ಷ್ಮಣೋಸ್ತ್ರ ಮುನಿತೋಹಿ ಕೇವಲ ವಂದಿರೇ ಬ್ರಹ್ಮ ತಮಸ್ತ್ರ ರೂಪಾ ಪ್ರಕಟ ಸಮೇತ್ಯ ಏನೇನು ಅಸ್ತ್ರಾಗಿಸ್ತಾರೆ ಎಲ್ಲ ತಗೊಂಡ ಪರಮಾತ್ಮ ಯಾಕೆ ತಗೊಂಡ ಅಂತಂದರೆ ಅನುಗ್ರಹಾರ್ಥಂ ಸರುಷೇರ ವಾಪ ಋ ಋಷಿಗಳಿಗೆ ಅನುಗ್ರಹ ಮಾಡಲಿಕ್ಕೆ ಅವರಲ್ಲಿ ನಿಜದನ್ನೆಲ್ಲ ತಾ ತಗೊಂಡಾಗ ಅವರು ದೇವರಿಗೆ ಒಪ್ಪಿಸದಂತೆ ಆಯಿತು ಅವರಿಗೆ ಅದರಂದು ಅಪಾರ ಪುಣ್ಯ ಆ ಪುಣ್ಯವನ್ನು ಕೊಡಲಿಕ್ಕೋಸ್ಕರ ತಗೊಂಡ ತನಗೆ ಬೇಕಾಗಿಲ್ಲ ಆದರೆ ಲಕ್ಷ್ಮಣನಿಗೆ ಬೇಕು ಮುಂದೆ ಅಸ್ತ್ರ ಶಸ್ತ್ರ ಇತ್ಯಾದಿಗಳು ಹೇಳ್ತಾರೆ ಅದೆಲ್ಲ ಎಲ್ಲ ಲಕ್ಷ್ಮಣನಿಗೆ ಅದರ ಉಪಯೋಗ ಬೀಳುತ್ತೆ ಅದಕ್ಕೋಸ್ಕರ ತಗೊಂಡ ಪರಮಾತ್ಮ ಮಂತ್ರಗಳಲ್ಲಿ ವರ್ಚಸ್ಸು ತುಂಬಲಿಕ್ಕೆ ಅದು ಭಗವಂತರಿಗೆ ಮುಟ್ಟದ ಮೇಲೆ ವರ್ಚಸ್ಸು ಜಾಸ್ತಿ ಆಯಿತು ಆಮೇಲೆ ಬೇರೆಯವರು ತಗೊಂಡ್ರೆ ಅಲ್ಲಿಂದ ಅದು ಸವೀರ್ಯವತ್ತರವಾದಂತಹ ನಂತರವಿದ್ಯಾ ಹೊರಗೆ ಬರುತ್ತೆ ಅದಕ್ಕೋಸ್ಕರ ಈಗ ಅನೇಕ ಕಾರಣದಿಂದಾಗಿ ಕೇವಲ ಅಷ್ಟಕ್ಕೋಸ್ಕರನೇ ಕೇವಲ ಅನುಗ್ರಹಾರ್ಥಂ ಅವಾಪ ಆಗ ಇಷ್ಟು ವಿಚಿತ್ರ ಅಂದರೆ ಈ ಮಂತ್ರಗಳನ್ನೆಲ್ಲ ಎಷ್ಟೋ ಸತಿ ಜಪ ಮಾಡಿದ್ರು ಕುಲಭದೇವರದ್ದು ರುದ್ರದೇವರದ್ದು ಅಗ್ನೇವನು ರಾಯ ಯಾರೂ ದೇವತೆಗಳು ಬರ್ತಿರಲಿಲ್ಲ ರಾಮಚಂದ್ರನ ಕೊಡ್ತಿರ್ಲಿಕ್ಕೆ ಎಲ್ಲ ಉದ್ದುದ್ದ ದೊಡ್ಡ ದೊಡ್ಡ ಆಕಾರ ತೋರಿಸಿ ರಾಮದೇವರ ನಮಸ್ಕಾರ ಮಾಡಿ ಒಳಗೆ ಪ್ರವೇಶ ಮಾಡ್ತಾ ಹೋಗ್ತಾರೆ ಅದ ಮೇಲೆ ಮೂಲ ದೈವ ಈ ಮಂತ್ರದಿಂದ ನಿಜ ಪ್ರತಿಪಾದ್ಯ ಅನ್ನೋದನ್ನು ಆ ಕಾಲಕ್ಕೆ ಆಗಲೇನೆ ಅಲ್ಲಿಂದ ಕರ್ಕೊಂಡು ಹೊರಟಾಗಿ ಮೊದಲು ತಾಟಕ ಆ ಪ್ರವೇಶ ಮಾಡಿದ್ದಾರೆ ನಿಶಬ್ದವಾಗಿರುವ ವನ ಆ ವನವನ್ನು ಪ್ರವೇಶ ಮಾಡಿದ್ದಾರೆ ಅಥೋ ಜು ಚರೇಣ ತಾಟಕಾ ಮೃತ್ಯುಂ ತಾಟಕೆಯನ್ನು ಅದೇನು ಚತುರ್ಮುಖ ಬ್ರಹ್ಮದೇವರ ವರದಿಂದ ಅವಧಳಾಗಿದ್ದರು ಅವಳನ್ನು ಆ ಕಾಲಕ್ಕೆ ಗುರುಗಳ ಜೊತೆಯಲ್ಲಿ ಸಂವಾದ ನಡೆಸಿದಂತೆ ನಡೆಸಿ ಇವಳಲ್ಲಿ ಸ್ತ್ರೀತ್ವಪಯುಕ್ತ ಲಕ್ಷಣಗಳು ಯಾವುದೂ ಇಲ್ಲ ಲಗ್ನ ರಾಕ್ಷಸಿ ಅಂತ ಜಗತ್ತಿಗೆ ತೋರಿಸಿ ಅವಳು ಮೂಗುತ್ರಿ ಕತ್ತರಿಸಿ ಅವಳನ್ನು ಹೊಡೆದುಕೊಲ್ತಾನೆ ಬರಹ ಅದಾದ ಮೇಲೆ ಯಜ್ಞವನ್ನ ರಕ್ಷಣೆ ಮಾಡ್ತಾ ನಿಂತಾಗ ಸುಬಾಹು ವೃದ್ಧದೇವರ ವರದಿಂದ ಅವನಿಗೆ ಅವಧ್ಯತ್ವ ಯಾರು ಕೊಲ್ಲಿಕಾಗ್ತಿರಲಿಲ್ಲ ಅವನನ್ನು ಹೊಡೆದುಕೊಂಡು ಹಾಕಿದ ಇನ್ನು ಅವನು ಗುಂಪಲ್ಲಿ ಬಂದಿದ್ದವರನ್ನೆಲ್ಲ ಹೊಡೆದುಕೊಲ್ತಾನೆ ಆದರೆ ಮಾರೀಚನನ್ನು ಮಾತ್ರ ಕೊಲ್ಲ ಶರಣ ಮಾರೀಚ ಮಥ ವೆಕ್ಷಿಪತೆ ವಚೋವಿರಿಂಚ ಬ್ರಹ್ಮದೇವರಿಗೆ ಹೊರ ಕೊಡ್ಲಿಕ್ಕೆ ಹೇಳಿದವನು ನಾನೇ ಬ್ರಹ್ಮದೇವರು ಹೊರ ಕೊಡುವುದು ಅದು ಕಿತ್ತಾಕುವುದನ್ನು ಏನಿರಿ ದೇವರಿಗೆ ಇಷ್ಟು ವಿರೋಧ ಮಾಡಿಟ್ಟಿದ್ರು ಬ್ರಹ್ಮದೇವರು ಬಂದು ಎಲ್ಲ ತಿರುಗಿಬೇಕಾಯ್ತು ನೋಡು ಬ್ರಹ್ಮದೇವರು ಯಾರು ರಾಮಚಂದ್ರ ದೇವರನ್ನು ಎಂತಹ ಕೆಲಸ ಮಾಡ್ತಾರೆ ಬ್ರಹ್ಮ ಹಿಂಗೆ ಬ್ರಹ್ಮದೇವರಿಗೆ ಹೇಳಿಸಿ ವರಾದಿಗಳನ್ನು ಕೊಡುವವನು ತಾನೇ ಅದಕ್ಕೆ ಬೆಲೆ ಕೊಡಬೇಕು ಅನ್ನೋದನ್ನು ತೋರಿಸಲಿಕ್ಕೆ ಕೆಲವೊಮ್ಮೆ ಅವರ ಮೀರ್ತಾನೆ ಕೆಲವೊಮ್ಮೆ ವರಕ್ಕೆ ಅನುಗುಣನಾಗ್ತಾನೆ ಇಲ್ಲೇನು ಮಾಡಿಬಿಟ್ಟ ಮಾರೀಚನನ್ನ ಬಾಣದಿಂದಾಗಿ ಗೋಕರ್ಣದಲ್ಲಿ ಇರುವ ಪಶ್ಚಿಮ ಸಮುದ್ರಕ್ಕೆ ಹೋಗಿ ಬೆಳೀಬೇಕು ಒಂದು ಬಾಣದ ತುಂಡು ಒಬ್ಬ ರಾಕ್ಷಸನನ್ನು ಹೊತ್ತು ಇದು ದೂರ ಬಿಸಾಡುತ್ತೆ ಅಂದರೆ ವಿಸೈಲು ಗಿಸೈಲು ಅಂದರೆ ಸರಿನಪ್ಪ ಆ ಬಾಣ ಇನ್ನು ಹೇಗಿರಬೇಕು ರಾಮಚಂದ್ರ ರೂಪ ನೋಡಿದರೆ ಅದು ಕಲ್ಪನೆಗೆ ಬರಬೇಕು ಪರಮಾತ್ಮ ಒಂದು ಕೈಯಲ್ಲಿ ಬಿದ್ದು ಇನ್ನೊಂದು ಕೈಯಲ್ಲಿ ಬಾಣ ಹಿಡಿದರೆ ನಿಂತಿರ್ತಾನೆ ಆ ಬಾಣದ ಶಕ್ತಿ ಏನು ಮಹತ್ವ ಏನು ಅಂತ ಈ ಚರಿತ್ರೆ ನೆನೆಸಿಕೊಂಡಾಗ ಅರ್ಥ ಆಗುತ್ತೆ ಅಕ್ರಮದಲ್ಲಿ ಅಧಾರ್ಣವೇ ಕ್ಷಿಪತಿ ಅಲ್ಲಿ ತನಕ ಬಿಸಾಡಿ ಅಬದ್ಧಾತೇನ ಹಿ ದತ್ತ ತಸೇ ದತ್ತಾ ಜಗಾನಚಾನ್ಯ ರಜನೀಚಾನಥ ಬ್ರಹ್ಮದೇವರು ಅವರಿಗೂ ಅಬದ್ಯತ್ತು ಕೊಟ್ಟಿದ್ರು ಅವನೊಬ್ಬನಿಗೆ ರಕ್ಷಣೆ ಮಾಡಿ ಬೇರೆಲ್ಲರಿಗೂ ಹೊಡೆದ ಯಾಕೆ ಮುಂದೊಂದು ಕೆಲಸ ಆಗಬೇಕಾಗಿದೆ ಮಾಯಾ ಜಿಂಕೆ ಅಂತ ಬರಬೇಕಾಗಿದೆ ಅವನು ಅದಕ್ಕೆ ಅದರ ಕೆಲಸ ನಡೀಲಿ ಅಂತ ತಪ್ಪಿಸಾಡಿ ಅವನನ್ನು ಪರಮಾತ್ಮ ಯಜ್ಞವನ್ನೆಲ್ಲ ರಕ್ಷಣೆ ಮಾಡಿದ ತದಾ ವಿಧೇಹೇನ ಸುತ ಸ್ವಯಂವರ ದಿಕ್ಷು ಬಿ ದಿಕ್ಷು ಸರ್ವಶ ನಿಧಾರ್ಯ ತದ್ಗಾದಿ ಅಯ್ಯೋ ವಿ ದೇಹ ಅನುಜ ಅನುಯಾತಃ ಅಕ್ಕೊಳಗೆ ಅವ್ರಿಗಾಗಲೇ ಪತ್ರಿಕೆ ಬಂದಿತ್ತು ದೊಡ್ಡ ದೊಡ್ಡ ಋಷಿಗಳು ಮುನಿಗಳು ನೀವೆಲ್ಲರೂ ಕೂಡ ಇಂತಹ ಸ್ವಯಂವನ ಏಕ್ಯದಲ್ಲಿ ಪಾಲ್ಗೊಳ್ಳಬೇಕು ಇವೆಲ್ಲ ಬರಬೇಕು ಆಶೀರ್ವದಿಸಬೇಕು ಅಂತ ಒಳ್ಳೆ ಪತ್ರಿಕೆಯನ್ನು ಬರೆದು ಕಳಿಸಿದ್ದಾರೆ ಸ್ವಾಮಿ ಅವನೊಳ್ಳೆ ಪತ್ರಿಕೆ ಬರೆದು ಕಳಿಸಿದ್ದಾರೆ ಅವಲ್ಲಿ ಹೋಗೋಣ ಏನೇನು ಹೇಳ್ತಿದ್ದೆ ಅಲ್ಲಿ ಕೇಳ್ತಿರ್ತಿರತ್ತೆ ಅಣುಗ ನಂದ ತಿರುಗುವನು ಅಣುಗ ಅಂತಂದ್ರೆ ಒಟ್ಟು ಮಗು ತಾಯಿ ಅವಳು ಎಲ್ಲಿ ಕರ್ಕೊಂಡು ಹೋಗ್ತಿರತ್ತೆ ಅಮ್ಮ ಇಲ್ಯಾಕೆ ಹೋಗ್ಬೇಕು ಇಲ್ಯಾಕೆ ಹೋಗ್ಬೇಕು ಎಲ್ಲಿಗೆ ಹೋಗ್ತಾ ಇದ್ದೀವಿ ಕೇಳ್ತಾ ಇರುತ್ತೆ ಮಗು ಹೇಳ್ಕೊಂಡು ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ ಹಾಗೆ ಆ ರೀತಿಯಲ್ಲೇನೆ ಇಲ್ಲೂ ಕೂಡ ಕರ್ಕೊಂಡು ಹೋಗಿದರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಹೋಗ್ತಾ ಇದ್ದಾರೆ ಪರಮಾತ್ಮ ಇದೇಹ ಪಟ್ಟಣಕ್ಕೆ ಮಿಥಿಲಾಪಟ್ಟಣ ಇವತ್ತಿನ ನೇಪಾಳ ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೊರಟಿರೋಣ ದಾರಿಯಲ್ಲಿದ್ದಂತಹ ಅಹಲ್ಯಾದೇವಿ ಅವರನ್ನು ಉದ್ಧಾರ ಮಾಡಿದ ಸ್ವಾಮಿ ಅಲ್ಲೊಂದು ಒಳ್ಳೆ ನಿರ್ಣಯ ಕೊಡ್ತಾರೆ ಆಚಾರ್ಯರು ಅಥೋ ಅಹಲ್ಯಂ ಪತಿನಾಭಿಜಪ್ತಾಂ ಪ್ರದರ್ಶಣಾದೀಂದ್ರಕೃತಾಚಲೀಕೃತ ಸ್ವದರ್ಶನ ಖಂಡ ಶಾಪ ಹಾಕಿಬಿಟ್ಟಿತ್ತು ಯಾಕೆ ಇಂದ್ರಕೃತ ಇಂದ್ರದೇವರೊಂದು ದೇವತಾ ಕಾರ್ಯ ಮಾಡಲಿಕ್ಕೆ ಎಂದು ಹೊರಟಿತ್ತು ಇಂದ್ರದೇವರು ಇಂದ್ರದೇವನು ವೈಕುಂಠ ಓಡಾಡಬಾರದು ಕಾಮಿನಿಯ ಹಿಂದೆ ಹಾರಿದವ ಕಾಮಿನಿಗೆ ಸೋತೊಬ್ಬ ಭಾಮಿನಿಯ ಹಿಂದೆ ಹಾರಿದವ ಇವೆಲ್ಲ ಮಾತಾಡಿದ್ದ ಆ ಲಕ್ಷ್ಮೀದೇವಿ ಬೈಲಿಕ್ಕೆ ಚಂದ ಅಂದ್ರೆ ಏನರ್ಥ ಅದು ಯಾವುದೋ ಕೆಲವು ಕಾರಣಗಳ ಸಿಲುಕಿ ಇಂಥವೆಲ್ಲ ಮಾಡಬೇಕಾಗತ್ತೆ ಆದರೆ ಅದರ ಹಿನ್ನೆಲೆ ಬೇರೆ ವೇದ ಕೊಂಡಾಡ್ತಾ ಇದೆ ಅಹಲ್ಯಾಯಿ ಜಾರ ಇನ್ನು ಅಹಲ್ಯ ಜಾರ ಇದೆ ವೇದ ಈ ಚಿತ್ರ ನಾವು ಇಷ್ಟು ಊಹೆ ಮಾಡಬಹುದು ನಮ್ಮ ಶರೀರದಲ್ಲೇ ಇರುವ ಇಂದ್ರಾದಿ ದೇವತೆಗಳು ನಿಯಾಮಕರಾಗಿದ್ದಾಗ ಅಲ್ಯಾದೇವಿಯನ್ನು ಉಪಭೋಗ ಮಾಡಿ ಏನರ್ಥರಿ ಅದು ನಮ್ಮದೇ ವಿಚಾರ ಮಾಡಿ ಉತ್ತಮ ಸ್ತ್ರೀಯನ್ನು ವಿವಾಹಿತ ಆಗಿರೋ ವ್ಯಕ್ತಿ ದುಷ್ಟಸ್ತ್ರೀಯರನ್ನು ಕೊಳಕು ಸ್ತ್ರೀಯರನ್ನು ಕಣ್ಣೆತ್ತಿ ನೋಡ್ತಾನ ಪರಸ್ಪರ ಸ್ತ್ರೀ ಪುರುಷರಿಗೆ ಯಾರು ಇನ್ನೊಬ್ಬರು ಕಂಡೆತ್ತಿಯೂ ನೋಡೋದು ಅಂತಹದ್ದು ಶಚಿಪತಿಗಳು ಬಂದು ಅಹಲ್ಯಾದೇವಿಯರ ದರ್ಶನ ಮಾಡಿದ್ರು ಏನರ್ಥ ಅದರಿಂದ ಅವರು ಕೀಳುಬುತ್ತಿಯಿಂದ ನಡೆಸಿದಂತಹ ಬಲಾತ್ಕಾರ ಅಲ್ಲ ಅಲ್ಲಿ ಬೇರೆ ಕೆಲಸನೇ ನಡೆದಿದೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಪರಮಾತ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ ಮುಖ್ಯ ಪ್ರಾಣ ದೇವರು ದುಷ್ಟರಿಗೂ ಉಸಿರಾಡಿಸ್ತಾರೆ ಈಗ ಹಿಂದೆ ನೋಡಿದಂತೆ ಅನೇಕ ದುಷ್ಟರಿಗೂ ಕೂಡ ಅವರಿಗೆ ಪೋಷಕ ಆಗಲಿ ಬೇಗ ಬೇಗ ಸಾಧನೆ ನಡೀಲಿ ಅಂತ ಬಲ ತುಂಬಲಿಕ್ಕೆ ದೈತ್ಯರಿಗೂ ಹೊರ ಕೊಡುತ್ತಾರೆ ಬ್ರಹ್ಮದೇವರು ರುದ್ರದೇವರು ಶಾಸ್ತ್ರನೇ ನಿರ್ಮಾಣ ಮಾಡಿಕೊಡ್ತಾರೆ ಹಾಗೆಯೇ ಇವೆಲ್ಲ ಕೆಲವು ದೇವತಾ ಕಾರ್ಯ ಸಾಧನೆ ಭಗವತ್ಕಾರ್ಯ ಸಾಧನೆಗಳು ಹಾಗೆಯೇ ದೇವತೆಗಳು ಕೆಲವು ಶಾಪಗಳನ್ನು ತಗೋತಾರೆ ಬೇಕಾಗಿ ಅವ್ರನ್ನು ಕೆಣಕಿ ಶಾಪ ತಗೋತಾರೆ ಶಾಪ ತಗೊಳ್ಳೋದ್ರಿಂದ ಏನಾಗುತ್ತೆ ಅವರ ಪುಣ್ಯ ಎಲ್ಲ ಇಳಿಸ್ತಾರೆ ಅತಿಯಾಗಿ ಉಗಿಬಿಟ್ರೆ ಗತಿ ಏನಾಗುತ್ತೆ ಅದರ ಒತ್ತಡ ನೀರಿ ಬರುವ ಒತ್ತಡ ನೀರು ಉಬ್ಬುತಾ ಇದ್ರೆ ಏನಾಗುತ್ತೆ ಹೊಡೆದು ಹೋಗುತ್ತೆ ಅನರ್ಥ ಆಗಬಹುದಾದಂತಹ ಪ್ರಸಂಗಗಳು ಇದ್ದಾವೆ ಅದಾಗಬಾರದು ಅಂತಾದರೆ ಸದವರ ಕೂತಲ್ಲಿ ಬಿದ್ದರೆ ಹೆಚ್ಚು ಪೆಟ್ಟಾಗಲ್ಲ ಮೇಲೆ ಹೋಗಿ ಬಿದ್ದರೆ ಅದರಿಂದ ಅನರ್ಥ ಆಗಬಹುದಾದಂತಹ ಪ್ರಸಂಗ ಇದೆ ಅದಾಗಬಾರದು ಅಂತಿದ್ದರೆ ಅದಕ್ಕೋಸ್ಕರವಾಗಿ ಪುಣ್ಯ ತಿಂದಿದ್ದೆ ತಿಂದಿದ್ದ ಹೆಚ್ಚಾದ್ರೆ ಏನಾಗುತ್ತೆ ಅದರಿಂದ ಕೆಲವು ಅನರ್ಥಗಳಾಗುವಂತಹ ಪ್ರಸಂಗ ಇದೆ ಇನ್ನು ಅಂಥದ್ದು ಪುಣ್ಯ ಹೆಚ್ಚಾಗಿ ಬಿಟ್ಟರೆ ಹೆಚ್ಚಾಗಿ ಅನರ್ಥ ಇವರಿಗೆ ಆಗಬಾರದು ಅಂತ ಪುಣ್ಯ ಇಳಿಸ್ತಾರೆ ಹಾಗೆ ಪುಣ್ಯ ಇಳಿಸೋದು ಬಹಳ ಸುಲಭ ಕಳಿಸೋದು ಬಹಳ ಕಷ್ಟ ದೊಡ್ಡವರನ್ನ ಕೆಕ್ಕರಿಸಿ ನೋಡಿದ್ರೆ ಪುಣ್ಯ ಎಲ್ಲೇ ಇಳಿದೋಗುತ್ತೆ ವಸಿಷ್ಠರ ಸಾಮ್ಯ ಬಯಸಿ ತಪಸ್ಸು ಮಾಡ್ತಾ ಇದ್ರು ಗೌತಮ ಋಷಿಗಳು ಅವ್ರಿಗದು ಆ ಸಾಮರ್ಥ್ಯ ಅಲ್ಲ ಅದರಿಂದ ಇನ್ನೇನು ಹೊಡೆತ ಬಿಡುತ್ತೆ ಅದಾಗಬಾರದು ಅಂತ ಇಂದ್ರದೇವರು ಗೌತಮರ ಮೇಲಿರುವ ಕಾರುನದಿಂದಲೇ ಬಂದು ಅಹಲ್ಯ ದೇವಿಯನ್ನು ಬಲಾತ್ಕಾರ ಮಾಡಿದಂತೆ ತೋರಿಸಿದರು ಇಂದ್ರದೇವರು ತಿಳ್ಕೊಂಡಿದ್ದೇನೋ ಅದು ನನಗೆ ಶಾಪ ಕೊಡುತ್ತಾರೆ ಏನು ಬೇಕಾದ್ರೆ ಶಾಪ ಕೊಡಬಹುದು ದೇವರಿಗೋಸ್ಕರವಾಗಿ ಅದನ್ನು ಸಹಿಸಬಲ್ಲಂತಹ ದೊಡ್ಡ ಅಧಿಕಾರಿಗಳು ಇವರನ್ನೇ ಭಗವತ್ ಕಾರ್ಯ ಸಾಧಕರು ಅಂತಾರೆ ಎಷ್ಟು ದೊಡ್ಡ ಹಿನ್ನೆಲೆ ಇದೆ ಅದಕ್ಕೆ ಅಹಲ್ಯ ಜಾರ ಅಂತ ಕೊಂಡಾಡಿದ್ದವರನ್ನು ಏನು ಬೇಕಾ ಅವರು ಶಾಪ ಕೊಟ್ಟಿದ್ದೇನೋ ಮೈಯೆಲ್ಲ ಕಂಡದ್ದು ಹೋಗಲಿ ನಿನಗೆ ವರ್ಷಗಳು ಬಿದ್ದು ಹೋಗಲಿ ಹಿಂದಿ ಶಾಪ ಹಾಕಿದರು ಪಿತೃದೇವತೆಗಳಲ್ಲ ಹೋಗಿ ಆಡಿನ ವರ್ಷಗಳಂತಂದು ಯೋಜನೆ ಮಾಡಿದ್ದಾರೆ ಅವರಿಗೆ ಎಷ್ಟು ದೊಡ್ಡ ಶಾಪ ಬಿತ್ತು ಅದು ಅವರಿಗೆ ಸೀಮಿತ ಆಗಿಲ್ಲ ಅಹಲ್ಯಾದೇವರಿಗೂ ಬಿತ್ತು ಇದು ಇಂದ್ರ ದೇವರಿಗೆ ಬಹಳ ನೋವಾಗಿತ್ತು ಇಂದ್ರ ಕೃತಾಕ್ಷರೀಕೃತ ಒದಗಿ ಕಲ್ಲಂತೆ ಬಿದ್ದಿರು ಅಂತ ಒಳಗೆ ಶಾಪ ಹಾಕಿಬಿಟ್ಟು ಸಾಧನಕ್ಕೆ ಅರಹಳ ನೀನು ಕಲ್ಲಂತೆ ಬಿದ್ದಿರು ಕಲ್ಲಂತೆ ಆಶ್ರಮದಲ್ಲಿ ಯಾರಿಗೂ ಗೊತ್ತಾಗದೇ ಅಂತ ಸುಮ್ಮನೆ ಬಿದ್ದಿರಬೇಕು ಜೀವ ಜಡ ವ್ಯತ್ಯಾಸ ಇಲ್ಲ ಹಾಗೆ ಬಿದ್ದ ಇಂದ್ರ ದೇವರು ಕದಲಿದ್ದ ಪ್ರಾರ್ಥನೆ ಮಾಡುವವರು ಸ್ವಾಮಿ ನಾನೇನೋ ಮಾಡಲಿಕ್ಕೆ ಹೋದೆ ನಿನ್ನ ಸೇವಾ ಅದು ಪಾಪ ಸಾಧ್ವಿಯ ಹೆಣ್ಣು ಮಕ್ಕಳಿಗೆ ಶಾಪ ಅದನ್ನು ಬೇಗ ಕಳಿ ಕಳಿ ಅಂತ ಪ್ರಾರ್ಥನೆ ಮಾಡಿದ್ದೆ ಅದರ ದೆಸೆಯಿಂದಾಗಿ ಅಲ್ಲಿ ಹೋಗ್ತಾರೆ ಆ ಕಾಲಕ್ಕೆ ಅದನ್ನೇ ಅಂದರು ಬಲಂ ಸ್ವಭಕ್ತೇರಧಿಕಂ ಪ್ರಕಾಶಯಂ ಅನುಗ್ರಹಂಚ ತ್ರ ತ್ರ ತ್ರ ತ್ರಶೇಶ್ವತುಲ್ಯಂ ತ್ರಶೇಶು ದೇವತೆಗಳಲ್ಲಿ ಎಷ್ಟು ಪರಮಾತ್ಮರಿಗೆ ಅಪಾರವಾದ ಅನುಗ್ರಹ ಪ್ರೀತಿ ಇದೆ ಅನ್ನೋದಕ್ಕೆ ಇದು ಕಾಮ ಇಂದ್ರದೇವರಿಗೋಸ್ಕರ ಅಲ್ಲಿ ಬಂದಿದ್ದಾರೆ ಪರಮಾತ್ಮ ಬಂದು ಅವರನ್ನು ಉದ್ಧಾರ ಮಾಡಿ ತಮ್ಮ ದರ್ಶನದಿಂದಲೇ ಅವರನ್ನು ಪವಿತ್ರಗೊಳಿಸುತ್ತಾರೆ ಆಗ ಆ ಕಾಲಕ್ಕೆ ದರ್ಶನದಿಂದಲೇನೇ ಕಲ್ಲಿನಂತೆ ಇದ್ದವಳು ಹೆಣ್ಣಾಗ್ತಾಳೆ ಒಳಗಡೆಯಲ್ಲಿ ತತ್ವಜ್ಞಾನವನ್ನು ಸ್ವದರ್ಶನದಿಂದಲೇ ಕೊಡ್ತಾನೆ ಈ ಕ್ರಮದಿಂದಾಗಿ ಕೊಟ್ಟು ಸುಯೋಜಯಾಮಾಸ ಸ ಗೌತಮೇನ ಗೌತಮ್ ಋಷಿಗಳ ಜೊತೆಯಲ್ಲಿ ಅವರನ್ನ ಸೇರಿಸಿ ಅನನ್ಯ ಭಕ್ತಾಂಚ ಸುರೇಶ ಕಾಂಕ್ಷಯ ಅದನ್ನೇ ಎತ್ತಾಡಿದ ಸುರೇಶ ಅವರ ಅಪೇಕ್ಷೆಯಿಂದಾಗಿ ಇಷ್ಟನ್ನೆಲ್ಲ ನಡೆಸುವರು ನಾರೀಂ ಪ್ರಯೂತಯ ಅರ್ಚಿತ ವಿಧಾಯ ನಾರೀಂ ಜ್ಞಾನವೇ ಇಲ್ಲದೇ ಇದ್ದಂತೆ ಆಗಿತ್ತು ಭಗವಂತ ಆಶ್ರಮಕ್ಕೆ ಬರ್ತಿರಲಿಕ್ಕೆ ಅವ್ರು ನೋಡ್ತರ್ಲಿಕ್ಕೆ ತಮಗೆ ಹಿಂದೆದಲ್ಲ ಸ್ಮೃತಿಯೆಲ್ಲ ಮತ್ತೆ ನೆನಪಿಗೆ ಬರಬೇಕು ಆದರೆ ಕಲ್ಲಿನಂತೆ ಇದ್ದಾಳು ಹಾಗೆ ಇದ್ದಾಳೆ ಬರುತ್ತೆ ಒಳಗಡೆ ಇದ್ದರೂ ಕೂಡ ಎಲ್ಲ ಮತ್ತೆ ಕೋಮಾ ಸ್ಟೇಜಲ್ಲಿ ಬಿದ್ದಾಗಿ ಬಿದ್ದು ಅಂತ ಅರ್ಥ ಆದರೆ ಆಕಾರ ಬೇಕಲ್ಲ ಮತ್ತೆ ನಾರೀ ಆಕಾರ ತನ್ನ ಪಾದ ಸ್ಪರ್ಶದಿಂದ ಎರಡು ನಡೆದಿದೆ ದಾಸರಾಯ ದೇವರ ನಾಮಗಳನ್ನು ನೋಡಿದ್ರೆ ಎಂಥ ಪಾದ ಪರಮಾತ್ಮನಂದ್ರೆ ಕಲ್ಲನ್ನು ಹೆಣ್ಣು ಮಾಡಿದ ಪಾದ ಹೀಗೆಲ್ಲ ಹೇಳ್ತಾರೆ ಇಲ್ಲಿ ದರ್ಶನದಿಂದಲೇ ಹೆಣ್ಣಾಗೋದು ಅಂತ ಇನ್ನೊಂದು ಕಡೆಯಲ್ಲಿದೆ ಹಾಗಾದರೆ ಹೇಗೆ ಇರೋದು ಪರಿಹಾರ ದರ್ಶನದಿಂದಾಗಿ ಕಳೆದು ಹೋದ ಸ್ಮೃತಿಯನ್ನು ಕೊಟ್ಟಿತ್ತು ತನ್ನ ಸ್ಪರ್ಶದಿಂದ ಪಾದ ಆ ಶಿಲೆಯಂತೆ ಇದ್ದವಳನ್ನು ಹೆಣ್ಣನ್ನಾಗಿ ಆಕಾರ ಕೊಟ್ಟಿತ್ತು ತತ್ವಜ್ಞಾನ ಕೊಟ್ಟಿದ್ದು ಬೇರೆ ಆಕಾರ ಕೊಟ್ಟಿದ್ದು ಬೇರೆ ಅದೆರಡೂ ಹೀಗೆ ಮಾಡಿದ್ದಾರೆ ಎಂದು ತೋರಿಸಿಕೊಂಡು ಪರಮಾತ್ಮ ಅಕಾಲಕ್ಕೆ ಇಷ್ಟೆಲ್ಲ ಮಾಡಿ ಹೊರಟರೆ ಗೌತಮ ಋಷಿಗಳು ಅಲ್ಲಿ ಆ ಗೌತಮರು ಸೇವಾ ಮಾಡ್ತಾರೆ ಪರಮಾತ್ಮ ಇಷ್ಟು ಮಾಡಿದರೂ ಹೊರಟು ಬಿಟ್ಟ ಪರಮಾತ್ಮ ವಿದೇಹ ಪಟ್ಟಣದ ಒಳಗಡೆ ಪ್ರವೇಶ ಮಾಡ್ತಾ ಇದ್ರೆ ಏನದ್ಭುತ ರೂಪ ಕಾಲಕ್ಕೆ ಶ್ಯಾಮದಾತೆ ಜಗದೇಕಸಾರೇ ಸ್ವನಂತ ಚಂದ್ರಾಧಿಕ ಕಾಂತಿ ಕಾಂತೇ ಸಹಾನುಜೇ ಕರ್ಮ ಕವಾಳಪಾಣ ಪೀಂ ಪ್ರವಿಷ್ಟೇ ತುತುರ್ ಹಾಗಿದ್ದಾನಂತೆ ನಮ್ಮ ಸ್ವಾಯಿ ನೀಳವಾದಂತಹ ತೋಳುಗಳು ತೊಡೆಗಳು ಏನೇ ಒಬ್ಬಿರತಕ್ಕಂತಹ ವಿಶಾಲವಾದಂತಹ ವಕ್ರಸ್ಥಳ ಇತ್ಯಾದಿಗಳು ಇಲ್ಲಿ ದಿವ್ಯ ಕಾಂತಿ ಸಂಪನ್ನನಾದಂತಹ ಇಬ್ಬರು ಹುಡುಗರು ವಿಶ್ವಾಮಿತ್ರ ವಿಷಯಗಳೇ ದಿವ್ಯರಕ್ಷಣ ಸಂಪನ್ನರು ಅವರ ಜೊತೆಯಲ್ಲಿ ಒಂದು ಇಂದ್ರನೀರಮಣಿಯ ವಿಗ್ರಹವನ್ನು ಒಡೆದು ಬಿಡಬೇಕಂತ ಇಂದ್ರನೀರಮಣಿಯನ್ನು ಒಡೆದು ಬಿಟ್ಟರೆ ಒಳಗೊಂದು ಕಾಂತಿ ಚಿಮ್ಮತ್ತೆ ಅಂತಹ ಕಾಂತಿ ಭರಿತನಾಗಿರುವ ಹುಡುಗ ಸದಾ ನಗುತ್ತಾ ಇರ್ತಾನೆ ಶ್ಯಾಮದಂತೆ ಅವಧಾತೆ ಸ್ವಚ್ಛ ಬಿಳಿ ಬಣ್ಣವುಳ್ಳ ಕಪ್ಪು ಅಂತೀರಿ ಬಿಳಿ ಅಂತೀರಿ ಎಲ್ಲವೂ ಹ್ಯಾ ಹೊಂದಾಣಿಕೆ ಆಗಿತ್ತು ಈ ದೇವರ ಬಣ್ಣ ಯಾವುದು ಅಂತಲೇ ಗೊತ್ತಾಗಲ್ಲ ಇವೆಲ್ಲ ತುಂಬಾ ಆಕ್ಷೇಪಗಳಿದ್ದ ನೀವೇನು ಮಾಡಬೇಕಾಗಿಲ್ಲ ಮಂತ್ರಾಲಯ ಪ್ರಭುಗಳು ಪೂಜೆ ಮಾಡಿದ ಅದು ಪರಂಪರೆಯಿಂದ ಬಂದಂತೆ ಸರ್ವಜ್ಞಾಚಾರ್ಯರು ರಚನೆ ಮಾಡಿಸಿಕೊಟ್ಟಿತ್ತು ದಶಾವತಾರದ ಪೀಠ ರಾಯರ ಮಠದಲ್ಲಿ ಪೂಜೆ ದಿಗ್ವಿಜಯ ರಾಮಚಂದ್ರ ದೇವರ ವಿಗ್ರಹ ದಶಾವತಾರ ಪೀಠ ಶಿರಪ್ಪಾದಗಳಲ್ಲಿ ಸುದರ್ಶನ ಇವೆಲ್ಲ ತೋರಿಸ್ತಾರೆ ನೀವು ಆ ಪ್ರತೀಕ ಸಂಖ್ಯೆಯಾಗಿ ನೋಡಿ ದೇವರು ಯಾವ ಬಣ್ಣ ಅಂತ ಗೊತ್ತಾಗುತ್ತೆ ಆಚಾರ್ಯದನ್ನು ತಿಳಿಸ್ಲಿಕ್ಕೋಸ್ಕರನೇ ಬೆಳ್ಳಿಯಲ್ಲಿ ವಿಗ್ರಹ ಮಾಡಿಸಿದ್ರಂತ ಬೆಳ್ಳಿ ವಿಗ್ರಹ ಕಪ್ಪಾಗುತ್ತೆ ಅದು ಕಪ್ಪು ಕಪ್ಪು ಹೌದು ಬಿಳಿ ಬಿಳಿನೂ ಹೌದು ಅದು ನೀರು ತುಂಬಿದ ಮೋಡ ಯಾವ ಬಣ್ಣ ಅಂದರೆ ಅದೇ ಬಣ್ಣ ಇರುತ್ತೆ ಆ ವಿಗ್ರಹ ನೋಡಿ ಇನ್ನೂ ಸಂದೇಹ ಅದು ಯಾವ ಬಣ್ಣ ಇರುತ್ತೋ ಅದೇ ಬಣ್ಣ ಭಗವಂತನ ಬಣ್ಣ ಅಂದರೆ ಆ ಬಣ್ಣ ಅದಕ್ಕೆ ಆಚಾರ್ಯರು ಸ್ವಯಂ ಅದನ್ನು ಹಾಗೆ ನಿರ್ಮಾಣ ಮಾಡಿಸಿ ಕೊಡ್ತಾರೆ ಆಕ್ರಮದಲ್ಲಿ ಕ್ರಮದಲ್ಲಿ ಈಗ ಶ್ಯಾಮ ಅವದಾತ ಎರಡೂ ಕೂಡತ್ತೆ ಶ್ಯಾಮ ಅವಧಾತೆ ಅದರಂತೆ ಜಗದೇಕ ಸಾರೇ ಜಗತ್ತಿಗೆ ಮುಖ್ಯ ಸಾರ ಸರ್ವೋತ್ತಮ ವಸ್ತು ನಡ್ಕೊಂಡು ಬರ್ತಾ ಇದ್ರೆ ಅಲ್ಲಿದ್ದ ಪಟ್ಟಣಿಗರು ನೋಡಿ ಎಂಥಾವರ ಭಾಗ್ಯೋದಯ ನೋಡ್ತಾ ಇದ್ದಾರೆ ಸ್ವನಂತ ಚಂದ್ರಧಿಕ ಕಾಂತಿ ಪೂರ್ಣ ಚಂದ್ರ ಹುಣ್ಣಿಮೆಯ ಚಂದ್ರ ಏನಿದ್ದಾನಲ್ಲ ಅನಂತ ಚಂದ್ರ ಒಟ್ಟಿಗೆ ಉದಯಿಸಿಬಿಟ್ರೆ ಯಾವ ಕಾಂತಿ ಬರಬೇಕು ಆ ಕಾಂತಿ ಇದು ಎಷ್ಟು ನೋಡಿದ್ರೂ ಆಗ್ತಾ ಇಲ್ಲ ಮತ್ತೆ ಮತ್ತೆ ಹೀಳ್ತಾರೆ ಕಣ್ಣಲ್ಲಿ ಇನ್ನೂ ಕಾಂತಿ ಹಾಗೆ ಇದೆ ತೃಪ್ತಿ ಇಲ್ಲ ನೋಡುಗರಿಗೆ ಸಹಾ ಜಯ ಕರ್ಮುಖ ಬಾಳಬಾಣು ಬಿಲ್ ಹಿಡಿದಿದ್ದಾನೆ ಕೈಯಲ್ಲಿ ಬಾಣಗೀಡ ಹಿಡ್ಕು ಬಿಟ್ಟಿದ್ದಾನೆ ಕ್ಷತ್ರಿಯಲ್ಲ ಲಕ್ಷಣ ಹಾಗೆ ಹಿಡ್ಕೊಂಡೇ ವಿಶ್ವಾಮಿತ್ರ ವಿಷಯಗಳು ಹೀಗೆ ಬಾರಪ್ಪ ಹೀಗೆ ಬಾರಪ್ಪ ಅಂತ ಕರ್ಕೊಂಡು ಹೋದರೆ ಹಗಲಿಸ್ವಾಮಿ ಇಂಥ ಅದನ್ನೇ ಬಹುಗಂಭೀರವಾದ ನಡಿಗೆ ಆನೆ ಹಾಗೆ ತೂಗಾಡ್ತಾ ಬರುತ್ತೆ ಆ ಕ್ರಮದಲ್ಲಿ ಬರ್ತಾ ಇದ್ದಾನೆ ಬರಮಾ ಗಜರಾಜ ಯಾತ್ರಮ್ಮಂತ ಅದಕ್ಕೆ ಅಂತಾರೆ ಪಡಿತಾಚಾರ್ಯರು ಇದನ್ನೆಲ್ಲ ನೋಡ್ತಾ ಚಿತ್ರ ಆನಂದ ಪಡ್ಕೊಂಡಿರುತ್ತೆ ಅಲ್ಲಿದ್ದಂತಹ ಕೆಲವರು ಆನಂದ ಕೆಲವರು ಹರಕೆ ಬರುತ್ತಾರೆ ಕೆಲವರು ಬೈಕೊಂಡಿರಂತೆ ಕೆಲವರು ದುಃಖಪಟ್ಟಿರಂತೆ ಒಬ್ಬೊಬ್ಬರಿಗೂ ನೋಂದಾಯಿತು ಅಂತೆ ಒಂದವರೆಲ್ಲ ನೋಡಿದ್ರು ಸರಿಯಾಗಿ ಆ ಸಂದರ್ಭ ಊರೆಲ್ಲ ಸಿಂಗರಿಸಿದ್ದಾರೆ ಊರಾಚೆ ಬೈಲಲ್ಲಿ ದೊಡ್ಡ ಚಕ್ರ ಹಾಕಿ ಯಜ್ಞ ನಡೀತಾ ಇದೆ ಅಲ್ಲಿ ಸ್ವಯಂವರದ ಏರ್ಪಾಟಾಗಿದೆ ರಾಜ ಪ್ರತಿಜ್ಞೆ ಮಾಡಿಕೊಂಡಿದ್ದಾನೆ ಮುಂದೆಲ್ಲ ಅದನ್ನೆಲ್ಲ ಹೇಳ್ತಾರೆ ಆ ಕಾಲಕ್ಕೆ ಜನಕರಾಜ ಎದುರುಗಿ ಬರ್ತಾರೆ ಎದುರುಗಿ ಬರ್ತಿರಲಿಕ್ಕೇನೆ ಎಷ್ಟು ಮನಸ್ಸು ಸೆಳೆದಿದೆ ಅಂತಂದರೆ ನೋಡಲು ಬರ್ತಿರಲಿಕ್ಕೆ ವಿಶ್ವಾಮಿ ದೃಶ್ಯಗಳನ್ನು ಕರೆದು ಕೂಡಿಸಿ ಆಧಾರ ಆತಿಥ್ಯ ಎಲ್ಲ ಮಾಡಿ ಉಪಯೋಗ ಇವೆಲ್ಲ ನಡೀಬೇಕು ಅಲ್ಲಿ ಬಂದಂತೆ ಕೇಳಲೇಬೇಕಲ್ಲ ಅಂತ ಋಷಿಗಳೇ ಹೇಗಿದ್ದೀರಿ ಮಾಡಿದ್ದೀರಿ ಅಂತ ಕೇಳಿ ಪಾದಗೀದ ತೊಳೆಯೋದ್ ಈ ಕಡೆ ತೊಳಿತಾ ಇದ್ರು ಅಲ್ಲೇ ನೋಡ್ತಾ ಇದ್ದಾನ ಹುಡುಗರನ್ನೇ ಮೇಲಿಂದ ಕೆಳಗಿನ ತನಕ ಚಿತ್ರಣ ಮಾಡಿದಂತೆ ಆ ಮುಂಗುರುಳುಗಳು ಅದರ ಮೇಲೆ ಹಾಕಿರುವಂತಹ ಸಿಂಬಿ ಕಿರೀಟ ಆ ಕಣ್ಣು ವಿಶಾಲವಾದ ನೇತ್ರ ಆ ಮೂಗು ಸದಾ ತುಟಿಗಳು ನೀಳವಾದಂತಹ ಭುಜದ ತನಕ ಮುಟ್ಟುವಂತಹ ಕಿವಿಗಳು ಅದರ ಮೇಲೆ ಕರ್ಣಕುಂಡಲ ಮೂರು ತಿರುವಳಿ ರೇಖೆ ಬಂದಿರುವ ಶಂಕದಂತೆ ಉರುಬಿ ಬಂದಂತಹ ಅದರ ಮೇಲೆ ಕೌಸ್ತುಭ ವೈಜಯಂತಿ ವನಮಾಲಾ ಈ ನೀಳ ಬಿಟ್ಟಿದ್ದಾನೆ ನೀಳವಾದಂತಹ ಬ್ರಹ್ಮಚಾರಿ ಹುಡುಗ ಮತ್ತೆ ಹಾಗೆ ಅಂತಹ ರೋಡ್ ಯಜ್ಞೋಪವೀತ ಕಾಂಚಿಯನ್ನು ಕಟ್ಟಿದ್ದಾನೆ ನಡು ಒಡ್ಡಾಳ ಅದರ ಮೇಲೆ ಕಟ್ಟಿರತಕ್ಕಂತಹ ಅದ್ಭುತವಾದ ಪೀತಾಂಬರ ಭುಜಕೀರ್ತಿ ತೋಳುಬಂದಿ ಅದರ ಮೇಲೆ ಕೈ ಉಂಗುರಗಳು ಇವುಗಳನ್ನೆಲ್ಲ ಹಾಕಿ ಆತ ಕಾಲು ಕಡೆಗೆ ಕೂಡ ಹರಗಿದ್ದಾನೆ ನೋಡಲಿಕ್ಕೆ ಇಂತಹ ಅದ್ಭುತವಾದ ದಿವ್ಯ ವಿಗ್ರಹ ತೊಡೆಗಳೇ ಹರಗಿದ್ದಾವಂತೆ ಪರಮಾತ್ಮನ ತೊಡೆ ಹೇಗೆ ಅಂತಂದ್ರೆ ರಂಭಾಸ್ತಂಭ ರಂಭಾ ಅಂತಂದ್ರೆ ಬಾಳೆ ಮರ ನೀವು ಕಾಡನ್ನು ಇಲ್ಲೆಲ್ಲ ನೋಡಿದ್ರೆ ಗೊತ್ತಾಗೋಲ್ಲ ಕಾಡಲ್ಲಿ ಇಂತಿಂತ ಮರಗಳು ಬೆಳೆದಿರ್ತಾವೆ ದೂರದಿಂದ ನೋಡಬೇಕು ಏನು ಚೆಂದ ಹಾಗೆ ಏಕ ಮೇಲೆ ತುಂಬಾ ದಪ್ಪ ಇದೆ ಕೆಳಗಡೆ ತಳ್ಳಗಾಗಿದೆ ನೀವು ಮಧ್ಯ ನೋಡಿದರೆ ಗೊತ್ತೇ ಆಗೋಲ್ಲ ಅದು ಹಾಗೆ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ ಎಲ್ಲೋ ಹಳ್ಳ ಬಳ್ಳ ಉಬ್ಬು ತಗ್ಗು ಏನೇನೇನೇನಿಲ್ಲ ವಿಶಾಲವಾದಂತಹ ಪಕ್ಕ ಸ್ಥಳ ಹೊಟ್ಟೆಯ ಚರ್ಮ ಹೇಗಿದೆ ಬಾಳೆ ಎಲೆ ಇದ್ದಂತೆ ಇರ್ತದೆ ಎಳೆ ಬಾಳೆ ಎಲೆ ಹೆಚ್ಚುಗುರು ಹಾಗಿರಬೇಕು ಹಣ ತಳ್ಳನೇ ಸಿಂಹಕಟಿ ಇಂಥ ಅದ್ಭುತವಾದ ಎಲ್ಲ ಅಂಶಗಳನ್ನೂ ಅರ್ಣನೆ ಮಾಡಿ ಪಾದದಲ್ಲಿ ಗಂಟು ಗುಂಟು ಹೊರಗೆದ್ದಿರೋದು ಏನಿಲ್ಲ ಒಳ್ಳೆ ಕೂರ್ಮ ಪ್ರಪದ ಇದ್ದಂತೆ ಕೂರ್ಮದ ಡುಬ್ಬ ಹೇಗಿದೆ ಹಾಗೆ ಪಾದ ತುಂಬಿಕೊಂಡು ಬಿಟ್ಟಿದೆ ಬೆರಳುಗಳು ಅದರಲ್ಲಿ ಹೊಡಿತಾ ಸಹಸ್ರ ಚಂದ್ರ ಒಂದೊಂದು ಉಗುರುಗಳು ಮಣಿಗಳನ್ನ ಇಟ್ಟಂತೆ ಕಾಣ್ತಿರಬೇಕು ಕೆಳಗಿಂದ ಮೇಲೆ ಮೇಲಿಂದ ಕೆಳಗಿನ ತನಕ ನೋಡ್ತಾ ಜನಕರಾಜ ಶಾಮಿತ್ ಋಷಿಗಳು ನೋಡ್ತಾ ಇದ್ದಾರೆ ಇಲ್ಲಿ ಪಾದ ತೊಳಿತಾನೆ ಅಲ್ಲಿ ನೋಡ್ತಾ ಇದ್ದಾರೆ ಎಲ್ಲ ಕೇಳಿದ ಮೇಲಿಂದ ಕೆಳಗಿನ ಇಷ್ಟೇ ಹೇಳಿ ಈತ ಯಾರು ಈತನಿಗೆ ಒಪ್ಪುವಂತೆ ಸ್ಫಟಿಕದ ಮಣಿಯಂತೆ ಕಾಣ್ತಿ ಇರುವಂತಹ ಅದ್ಭುತ ಲಕ್ಷಣ ಸಂಪನ್ನ ಅಣ್ಣ ತಮ್ಮಂದರಂತೆ ಕಾಣ್ತಾರೆ ಶಾಮಿತ್ ಋಷಿಗಳೇ ಯಾರಿಗೆ ಅಲ್ಲಪ್ಪ ನಾನು ಮಾತಾಡ್ಸಲ್ಲೋ ಅಲ್ಲೇ ನೋಡ್ತಾ ಇದ್ದೆ ಆಗಲಿ ಅಳೇನ್ ಮಾಡ್ಕೊಂಡು ಬಿಡು ಮೊದಲೇ ಒಳಗಡೆಯಲ್ಲ ಅದೇ ತುಮಲ ಇದೆ ಆತನಿಗೆ ಅಂತಹದ್ದು ಎಂಥ ಹುಡುಗ ಎಂಥ ಹುಡುಗ ಅಂತ ಅವನು ನೋಡ್ತಾ ಇದ್ದಾನೆ ಸಾಧಾರಣ ಹೆಣ್ಣೆತ್ತವ್ರಿಗೆ ಅಂತಹದ್ದು ಒಂದು ಇರುತ್ತೆ ರೀ ಸಮಸ್ಯೆ ಹೆಣ್ಣತ್ತವರಿಗೆ ಒಳ್ಳೆ ಹುಡುಗ ಕಂಡ್ರೆ ಇವ್ನ ಮಳಿ ಆಗ್ತಾನ ಇವ್ನ ಮಳಿ ಆಗ್ತಾನ ಗಂಡು ಎಂತವರಿಗೆ ಇರುತ್ತೆ ಈಗ ಸ್ವಲ್ಪ ಅದು ಜಾಸ್ತಿ ಗಂಡು ಎತ್ತವರಿಗೆ ಇನ್ ನೋಡಿದೆ ಈ ನಮ್ಮ ಹುಡುಗಿ ನಮ್ಮ ಸಮಸ್ಯೆ ಆಗ್ಬಹುದಾ ಇದು ಈಗ ನೋಡ್ತಿರ್ತಾ ಮೊದಲೇ ಆ ತರದ್ದಿರುತ್ತೆ ಅದರ ಮೇಲೆ ಇಂತಹ ಜಗದೇವರು ಸುಂದರ ಒಂದು ತೊಂಬಂದು ನಿಂತಿದ್ದಾರೆ ಅದ್ಭುತವಾದ ಆ ವೈಭವವನ್ನು ವಿಚಾರ ಮಾಡ್ತಾ ಇರೋಷ್ಟ್ರೊಳಗಾಗಲೇನೆ ಜಾಮ್ ಕುರುಶ್ವ ಜಾಮಾಧರ ಮೇನವಾಶ್ವತಿ ಹಾಗಿದ್ದಾನು ಹೊಡೆದು ನೋಡೋದು ಎಲ್ಲೋ ಅವಳು ಏನು ಮಾಡ್ಕೋಪ್ಪ ಅಂತ ಅಯ್ಯಯ್ಯೋ ಏನು ಮಾಡಲಿ ವಿಶ್ವಾಂತರರೇ ಏನು ಮಾಡಲಿ ಕಳೆ ಅವನು ಪ್ರತಿಜ್ಞೆ ಮಾಡ್ಕೊಂಡ್ಬಿಟ್ಟಿದ್ದೇ ನಾನು ಸಹಾ ಜೈನಂ ಪರಮಂಬಚಸ್ತೇ ನೀವು ಹೇಳಿದ್ದರಲ್ಲಿ ವಿಚಾರನೇ ಇಲ್ಲ ಆದರೂ ಅವನು ಪ್ರತಿಜ್ಞೆ ಮಾಡ್ಕೊಂಬಿಟ್ಟಿದ್ದೇನೆ ಅದಕ್ಕೋಸ್ಕರ ನಿಮ್ಗೆ ಅದನ್ನು ಹೇಳ್ತೇನೆ ಅಂದೆ ನಾನು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದೆ ತಪಸ್ಸು ಮಾಡಿದಾಗ ಅವರದ್ದೇ ಆದ ಒಂದು ಬಿಲ್ಲನ್ನು ಕೊಟ್ಟಿತ್ತು ಇನ್ನೊಬ್ಬರು ಎತ್ತ ಅಳ್ಳಾಡಿಸಲಿಕ್ಕೂ ಆಗೋಲ್ಲ ಅವರೇ ಕೆಲವರಿಗೆ ಕಿಂಕರರಿಗೆ ವರ ಕೊಟ್ಟಿದ್ದಾರೆ ಅವರು ಸುಮ್ಮನೆ ತುಂಬರಲಿಕ್ಕಾಗಲ್ಲ ಅವರು ಅನಸ ಅವರು ಕೆಲವು ದೊಡ್ಡ ಬಂಡಿಯಲ್ಲಿ ಇಟ್ಟು ಅದನ್ನು ಎಳ್ಕೊಂಡು ಬಂದರೆ ಮಾತ್ರ ಆಗುತ್ತೆ ಅವ್ರು ಎತ್ಲಿಕ್ಕೆ ಎತ್ಲಿಕ್ಕಾಗೋಲ್ಲ ಅಳ್ಳಾಡಿಸ್ಲಿಕ್ಕೆ ಮಾತ್ರ ಬರ ಇದೆ ಅವರು ನೂರಾರು ಜನ ಇದ್ದಾರೆ ಎಳ್ಕೊಂಡು ಬರ್ತಾರೆ ಅಂತಹ ಬಿಲ್ಲು ಆ ಬಿಲ್ ಕೊಟ್ಟಿದ್ದಾರೆ ಈ ಬಿಲ್ಲನ್ನು ಯಾರು ಹೆದೆಯಸ್ತಾರೋ ಅವರು ನಮ್ಮ ಹುಡುಗೀನ ಕೊಡ್ತೇನೆ ಏನು ತಂದಿದ್ದೇನೆ ಈ ಹುಡುಗನೂ ಆ ಕೆಲಸ ಮಾಡಲಿ ಬೇಗ ನಮ್ಮ ಹುಡುಗಿನ ಮದುವೆ ಮಾಡ್ಕೊಂಡ್ಬಿಡಲಿ ಆದರೆ ಒಳಗಡೆ ಎಲ್ಲ ಛೇ ನಾನು ಮಗಳಿಗೋಸ್ಕರ ಈ ಪ್ರತಿಜ್ಞೆ ಮಾಡಬೇಕಿತ್ತ ಮಾಡಿದ್ದರೆ ಇದ್ದರೆ ಚೆನ್ನಾಗಿರೋರು ಪಟ್ಟಣಗರೆಲ್ಲ ಬೈಕೊಂಡಿದ್ದು ಇದಕ್ಕೆ ಕೆಲವರು ಅಂದ್ರಂತ ಅವ್ರಿಗೆ ಈ ಹುಡುಗ ನಮ್ಮೆಲ್ಲರೂ ಪುಣ್ಯ ಬೇಕಾದ ತೊಗೊಂಡ್ಬಿಡಲಿ ಅದೇವರೊಂದು ಗೊತ್ತಿಲ್ಲ ಪಾಪ ಅವರಿಗೆ ಈ ಹುಡುಗ ಸೀತಾದೇವಿಯರಿಗೆ ಒಳ್ಳೆ ಹೊಂದಾಣಿಕೆ ಆಗುವಂತಹ ಹುಡುಗರು ಸರಿಯಾಗಿದ್ದಾನೆ ಈ ಹುಡುಗಿ ಈ ರಾಯ ಸುಮ್ಮನೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಪ್ರತೀಕೆ ಮಾಡಿಕೊಂಡ ಈ ಹುಡುಗನಿಗೆ ಎತ್ತಾಗ್ತಾ ಇದ್ರೆ ಏನು ಇಲ್ಲ ಅಂತಾಗುತ್ತಷ್ಟೇ ಹಿಂದೆ ಬೇಕಾದ ಜನ ಬಂದು ಹೋಗಿದ್ದಾರೆ ಸಂಸ್ವನ್ನ ಗಾತ್ರ ಪರಿವರ್ತನೆತ್ರ ದಶಾನಾದ್ಯ ಪತಿತ ವಿಮೂರ್ಛಿತ ವ್ಯತ್ಯಂತವರ ಆ ಕಾಲಕ್ಕೆ ರಾವಣಾದಿಗಳು ಬಂದವರೇನೆ ಬೈಯೆಲ್ಲ ಬೆವರಿಟ್ಟು ಹೋಗಿ ಅಳ್ಯಾಡಿಸಲಿಕ್ಕಾಗದ ಏನೋ ತಲೆ ಮುಚ್ಚುಕೊಂಡು ಅವ್ ಬಿದ್ದಂತೆ ರಾವಣ ಇವೆಲ್ಲ ಬೇಕಾಟ್ಟು ಅಪಮಾನ ಆಗು ಎಲ್ಲಾ ಹೋಗಿದ್ದಾರೆ ಈ ಒಬ್ಬ ಹುಡುಗ ಚಿಕ್ಕ ಹುಡುಗ ಎಳೆ ಹುಡುಗ ನಿನ್ಗೆ ಎತ್ಲಿಕ್ಕಾಗತ್ತಾ ಸುಮ್ ಸುಮ್ಮನೆ ಪ್ರತಿಜ್ಞೆ ಮಾಡ್ಕೊಂಡಿದ್ದಾನೆ ಈತ ರಾಜ ಸುಮ್ಮನೆ ಮಾಡಬಾರ್ದಾಗಿತ್ತು ಇನ್ ಕೆಲವರು ಹರಕೆ ಹೊತ್ಕೊಂಡ್ರಂತೆ ನಮ್ಮೆಲ್ಲ ಪುಣ್ಯ ತಗೊಳ್ಳಿ ಆ ಹುಡುಗ ಏನಾರು ಮಾಡಿ ಎತ್ ಬಿಡ್ಲಿ ಈ ಹರಕೆ ಹೊರವರು ಹಾಗೆ ಮಾಡ್ತಾ ಏನಾರು ಮಾಡಿ ಸೈಡ್ ಸಿಕ್ಕಿಬಿಡ್ಲಿ ನಮಗೆ ಏನಾರಾಗಿ ಪಾಸ್ ಆಗ ಹೋಗ್ಲಿ ಏನಾರಾಗಿ ಬಿಡ್ಲಿ ಅಂದ್ರೆ ಇವ್ಸರ ಓದ್ಬೇಕು ಬೇಡ ಎತ್ತಾಗ ಪ್ರತಿಜ್ಞೆ ಆಗ್ಲು ಆ ಕ್ರಮದಲ್ಲೇನೆಲ್ಲ ಕೇಳ್ಕೊತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಎಲ್ಲ ಕುತೂಹಲ ಆಸಕ್ತರಾಗಿರುವಂತಹ ಪ್ರಸಂಗದಲ್ಲಿ ಬಲಾನತೆ ಕಶ್ಚಿದು ಪೈತಿ ಕನ್ಯ ಕಂತದಿಚ್ಚುಬಿಸ್ತೇ ನಜಧನುಷಣೇತಿ ಆ ಕಾಲಕ್ಕೆ ಕೇಳಿತು ಶಾಂತನು ಇಲ್ಲಪ್ಪ ರಾವಣಾದಿಗಳು ಬಂದಿದ್ರು ಅವ್ರಿಗೆ ಅವಮಾನು ಹೋಗೋದ ನಿನಗೇನು ಮಾಡಲಿಲ್ಲ ಇಲ್ಲ ನನಗೇನು ಮಾಡೋ ಆಗಿರಲಿಲ್ಲ ಕಾರಣ ಬ್ರಹ್ಮದೇವರು ಹೊರ ಕೊಟ್ಟಿದ್ದಾರೆ ನಿನಗಾರಿಗೂ ಏನೂ ಮಾಡಲಿಕ್ಕಾಗೋಲ್ಲ ಈ ಹುಡುಗಿ ಮನೆಯಲ್ಲಿರುವ ತನಕ ನಿನಗೆ ಈ ಹುಡುಗಿ ನಿಮಿತ್ತದಿಂದ ನಿನಗೆ ಯಾವ ಆಪತ್ತು ಇಲ್ಲ ನನ್ನೆಲ್ಲೂ ಹೇಳಿದ್ರು ಅದರಿಂದ ಹುಡುಗಿಗೂ ಏನು ಮಾಡ್ಲಿಕ್ಕಾಗಲಿಲ್ಲ ಬಾಯಿ ಮುಚ್ಚಿಕೊಂಡು ಹೋಗಿ ನನಗೂ ಏನು ಮಾಡಲಿಲ್ಲ ಇಷ್ಟೆಲ್ಲ ನಡೆದಿದೆ ತತಸ್ತುತೇ ನಷ್ಟಾಯಿತೋಗತ ಸಮಸ್ತ ಶೋಕ್ಯಸ್ತನೆಯೇ ಎಲ್ಲ ನಿನ್ನೆ ದಿವಸ ಇವತ್ತು ಯಾರೂ ಉಳ್ಕೊಂಡಿಲ್ಲ ಆದರೆ ನನ್ನ ಮನಸ್ಸಿನ ಈ ಅಪೇಕ್ಷೆಯನ್ನೂ ಪೂರ್ಣ ಮಾಡಿ ನಿಮ್ಮ ಹುಡುಗ ಲೋಕವಿಲಕ್ಷಣ ಇದ್ದಾನೆ ಅಂದ ಮೇಲೆ ಇವ್ನು ನೋಡಿದ್ರೆ ಅದಾಗತ್ತೆ ಅಂತ ಅನಿಸುತ್ತೆ ಆ ನೀಳವಾದ ತೋಡುಗೊಡ್ತೀವಿ ಹೇಗಿದ್ದಾವೆ ಆ ತೋಳು ಅಂತಂದರೆ ಆನೆ ಸೊಂಡಲ್ಲಿದ್ದ ಇಂಥ ಇದೆ ಇಂಥ ನಾವು ಇವೆಲ್ಲ ನೋಡ್ತಾ ಇದ್ದರೆ ಇವನು ಅದನ್ನು ಪೂರೈಸ್ತಾರೆ ಅಂತ ಅನ್ನುವ ನಂಬಿಕೆ ನನಗಿದೆ ಅದನ್ನು ಪೂರೈಸಲಿ ಆನೆ ತರಿಸು ತರಿಸಪ್ಪ ಅದನ್ನು ಹೇಗಿದೆ ಏನಿದೆ ಅದನ್ನು ಹುಡುಗ ನೋಡ್ತಾನೆ ತರಿಸು ಅವು ಒಬ್ಬ ಮಂಡು ಹೊತ್ಕೊಂಡು ಹುಸ್ಸಪ್ಪಾ ಅದೇನಂತ ಐ ಸಹ ಐದು ಹೊತ್ಕೊಂಡು ಬಂದು ಅವೆಲ್ಲ ಅದೋ ಒಡ್ಡಿ ಬಂಡೀಲಿಟ್ಟಿದ್ದಾರೆ ಅದನ್ನೆಲ್ಲ ಹೊತ್ಕೊಂಡು ಹೇಳ್ಕೊಂಡು ಬಂದು ಕಳ್ಕೊಂಡು ಬಂದರೆ ಅದನ್ನ ತಥೇಜಿ ಜೊಕ್ಕೋ ಮುನಿನಾಗಿಂಕರೇರನಂದ ಭೋಗೋಮ ವಾಶ್ವಧಾರಯತ ಎಂಥದ್ದು ಒಳ್ಳೆ ಶೇಷದೇವರ ಅವರ ಸರ್ಪ ಇದು ಬಿದ್ದಿದ್ದರೆ ಅವರ ಶರೀರಕ್ಕೆ ಭೋಗ ಅಂತ ಹುಕ್ತಾಯಿದೆ ಸರ್ಪ ಶರೀರ ಅದು ಬಿದ್ದಿದ್ದರೆ ಹಾಗೂ ಹಾಗೆ ಬಿದ್ದಿದೆ ಅಂತ ಅದನ್ನು ಸುಮ್ಮನೆ ಅಲ್ಲೆಲ್ಲ ಹೇಳೋದು ಕೇಳೋದಿಲ್ಲ ಸುಮ್ನೆ ವಿಶ್ವಾಮಿತ್ರಗಳು ತೋರಿಸಿದ್ರು ಹೋಗಪ್ಪ ರಾಮಚಂದ್ರ ಅದನ್ನೇ ಏರಿಸು ಅಷ್ಟೇ ಆಗಿ ಸ್ವಾಮಿ ಒಳ್ಳೆ ಯಾವುದು ಏನಂತಾರೆ ರಾಮ ಬಣ್ಣ ಅಂತಲೇ ಅಂತಾರೆ ಅಂಥ ದಿಸಲ್ಲೇ ಹೊತ್ತಿದ್ದಂತೆ ನಮ್ಮ ಸ್ವಾಮಿ ತಗಿ ಟಂಕಕ್ಕೆ ಬಿಗಿದಾಗ ಆ ಬಿಗಿದಿದ್ದು ಮತ್ತಷ್ಟು ಕಾಂತಿ ಹೆಚ್ಚಾಯಿತು ಆ ಹಾರಗಳೆಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾಗ ಭಗವಂತ ಧಾರಣೆ ಮಾಡಿದ್ದಿತ್ತು ಅನಾಯಾಸವಾಗಿ ಎಡೆಯಲಿ ಎತ್ತಿದ್ದಂತು ನೋಡೋರ್ಗೆ ಆಶ್ಚರ್ಯ ಇದನ್ನು ಎಳೀಲಿಕ್ಕೆ ಇವು ಇಷ್ಟು ಅಥವಾ ಅವರಲ್ಲಿ ಎತ್ತಿ ಎತ್ತಿ ಲಡ್ಡಾಗಿ ಹೋಗಿದೆಯಾ ಏನಾಗಿದೆಯೋ ಇದು ಯಾಕೆ ಯಾರಿಗೂ ಬೇರೆಯವ್ರಿಗೆ ಆಗಲಿಲ್ವ ಹೀಗೆ ಯಾರಿಗೂ ಅದನ್ನು ಅರ್ಥ ಮಾಡ್ಕೊಳಿಕ್ಕಾಗ್ತಾ ಇಲ್ಲ ಅಂತ ಅಂತ ಅದನ್ನು ಸ್ವೀಕಾರ ಮಾಡಿದ ಸಮೀಕ್ಷತ ದ್ವಾಮಕರೇಣರಾಘವ ಸೀದಾ ನೀವು ಟಿ ಸೀರಿಯಲ್ ನೋಡಿಬಿಟ್ರೆ ಹೋಗಿ ನಮಸ್ಕಾರ ಮಾಡಿದ ಅಂತೇಳಿದ್ರು ಆ ಅದರಲ್ಲಿ ಸೀದಾ ನೋಡುತ್ತಂತೆ ಆ ಕಡೆಯಿಂದ ಮಧ್ಯದಲ್ಲಿ ಕೈ ಎತ್ತಿ ಮೇಲೆ ಕಿಡಿತಾರೆ ಕೆಳಗೆಳದ ದಾರ ತೆಗೆದು ಕಟ್ಟಿ ಎದೆ ಎರಸಿಕೆ ಅಂತ ಹೊರಟ ಲಾಟಾಲು ಮುಟ್ಟೋಯ್ತು ಸಮಜ್ಜಿ ಭಲಿಯಾಯ ತಕ್ಷ ದಂಡಂ ಚತುವನ್ಯುಂಡರ ಯಾಕಾಯ್ತು ಅಂತಂದ್ರೆ ಈ ಕವ್ವಿನ ಜಲ್ಲೆಯನ್ನ ಇಂದ್ರದೇವರ ಆನೆ ಐರಾವತ ಮುರಿದಂತೆ ಉರಿದ್ರು ನಟ್ಟಂತ ಹೊಟ್ಟೆ ಯಾಕೆ ಎಂತ ಮದಾಯ ಸ್ವಾಮಿಗಳ ಬಾಯಲ್ಲಿ ಕೇಳಬೇಕು ಬಹಳ ಚೆನ್ನಾಗತ್ತಲ್ರಿ ದೊಡ್ಡವರು ತಾಯಿ ಮಕ್ಕಳ ಆಟ ಚಿಕ್ಕ ಚಿಕ್ಕ ಬ್ಯಾಟು ಬಾಲು ತಗೊಂಡು ಅಥವಾ ಅದು ಅಲ್ಲ ಮಕ್ಕಳದು ಮೂರು ಚಕ್ರದ ಗಾಲಿ ಸೈಕಲ್ ಇರುತ್ತೆ ದೊಡ್ಡವರು ಒಗೋದ್ರ ಮೇಲೆ ಕೂತರೆ ಏನಾಗುತ್ತೆ ಪೊಟ್ಟಂತ ಮುರಿದು ಹೋಗುತ್ತೆ ಇಲ್ಲೂ ಆಗಿದ್ದ ಅದೇ ರುದ್ರದೇವರು ಉಪಯೋಗಿಸುವಂತಹ ಬಿಲ್ಲನ್ನು ಇವರು ಇವರ ತಾತ ಇರು ಈಗ ಅದು ತೊಗೊಳ್ಳಿಕ್ಕೆ ಹೋದ್ರೆ ಏನಾಗುತ್ತೆ ಅದನ್ನ ಅವರು ಎತ್ತರಾಗತ್ತರ ಅವ್ರದ್ದು ಬೇರೆ ಅವ್ರದ್ದು ಇಪ್ಪತ್ತೆಂಟು ಅಡಿ ಅವನಿಗೆ ಇಪ್ಪತ್ತೆಂಟು ಲಕ್ಷಣ ಇವೆಲ್ಲ ಬೇರೆ ಬೇರೆ ಅವ್ರದ್ದು ಇವಾಗ ಲಕ್ಷಣ ಅದನ್ನು ತಗೊಳ್ಳಿಕ್ಕೆ ಹೋದರೆ ಇವ್ರದ್ದು ಏನಾಗುತ್ತೆ ಮತ್ತೆ ಲಟ್ಟಂತೂ ಮಧ್ಯಕ್ಕೆ ಪಕ್ಕನೆ ಮುರಿದು ಹೋಗಿಬಿಡ್ತಾ ಕಾಲ ಬಿಲೋಕೈನ್ ಮತ್ತೆ ಏನವ ಸ್ಥಿತ ಶಶಿ ಅಯ್ಯೋ ಮುರಿಬಾರದಾಗಿತ್ತೋ ಏನೋ ಹೀಗೆ ಆಶ್ಚರ್ಯ ತೋರಿಸ್ತಾ ನೀವೇನೋ ಹೃದಯ ಎರಿಸ್ ಕೇಳಿದೀರಿ ನಾವು ಮುರಿದಾಗ್ಬಿಟ್ಟೆ ಮುರಿಬಹುದಾಗಿದ್ದ ಅಂತ ಆಶ್ಚರ್ಯ ತೋರಿಸುವಂತೆ ಋಷಿಗಳನ್ನ ನೋಡುತ್ತಾ ನಿಂತಿದ್ದಾನೆ ಇಂಥ ಅದ್ಭುತ ಭಂಗಿಯಲ್ಲಿ ಇದ್ದಾಗ ಸಾಯಿ ಜಗತ್ತು ಹರಶ್ಮಯ ಆಗ್ತಾ ಇದೆ ಅವನ ಆಕಾರಕ್ಕೆ ನಾವ್ ರೀತಿಯಲ್ಲಿ ಹೃದಯದಲ್ಲಿ ಏನೇನು ಧಾರಣೆ ಮಾಡಿದ್ದು ಕುಡಿದಾಡ್ಬಿಟ್ಟು ಪ್ರಜಾವರ್ಗ ಇಷ್ಟು ಮುರದೇ ಹಾಕಿಬಿಡ್ತಾನೆ ಇಷ್ಟು ಅನಾಯಾಸ ಕಲ್ಪನೆ ಇರಲಿಲ್ಲ ಸರಿಯಾದ ವರ್ಚಸ್ವಿ ಸೌಂದರ್ಯ ಅಲ್ಲ ಅನಂತ ಬಲಸಂಪನ್ನ ಇದ್ದಾನೀತಾ ಅಂತ ಇಷ್ಟು ಅಂದ್ಕೊಳ್ತಾ ಇರೋಣ ಅಷ್ಟೊಳಗೆ ಅಮ್ನವ್ರ ಕೈಯಲ್ಲಿ ಹಾರ ಕೊಟ್ಟಿದ್ದಾನೆ ಅಥೋಕರಾಭ್ಯಂ ಪ್ರಮಾಲಂ ಅಮ್ಲಾನ ಪದ್ಮ್ ಜಲ ಜಾಯತಾಕ್ಷಿ ತುಂಬಾ ಚಂದನಾದಿಗಳಿಂದ ಪರಮಾತ್ಮ ಅದು ಹೇಗಿತ್ತಂತೆ ಶಶಕ್ಷತೋತ್ತೋತ್ಥ ಅಂತಂದಿದ್ದಾರೆ ಈ ಶಶಕ್ಷತೋತ್ಥ ಶಶ ಅಂತಂದ್ರೆ ಮಲ ಅದಕ್ಕೆ ಚುಚ್ಚು ರಕ್ತ ಚಿಪ್ಪು ಚಂಪಿರೋಲ್ಲ ಅದೊಂದು ಸ್ವಲ್ಪ ಕಂದು ಬಣ್ಣ ಇರುತ್ತೆ ಅದು ಹೇಗಿರುತ್ತೋ ಅಂಥ ಚಂದನವನ್ನು ಹೈತುಂಬ ಹಚ್ಚಿದ್ದಂತೆ ಪರಮಾತ್ಮ ವಿಶಾಂತ ಋಷಿಗಳು ಅವರು ಗೋತ ಪುರುಷಿಗಳು ಅವರು ಆಶ್ರಮದಲ್ಲದೆಲ್ಲ ಹಚ್ಚಿದ್ದಾರೆ ಅವೆಲ್ಲ ಹಚ್ಚಿಕೊಂಡು ಅದನ್ನೆಲ್ಲ ಟೊಂಕ ಕಟ್ಟಿಬಿಟ್ಟಿದ್ದ ಉತ್ತರೇಯವನ್ನು ಹಿಡ್ಕೊಂಡಿದ್ದ ನಮ್ಮ ಸ್ವಾಮಿ ಇಂತಹಾದ ಆ ರೀತಿಯಲ್ಲಿ ದಿವ್ಯ ವರ್ಚಸ್ಸಿನಲ್ಲಿ ಕಾಣ್ತಾ ಇದ್ದರೆ ಅಬ್ಜನೆತ್ರ ಮೃತು ವಕ್ಷತಂ ಎತ್ತರದ ಯದೆ ಭಾಗ ಶಾಮ ಚಲಕುಂಡ್ವಯಂ ಆ ಕಡೆಗೆ ಈ ಕಡೆಗೆ ನೋಡಬೇಕಾದ್ರೆ ಒಮ್ಮೆ ಈ ಕಡೆ ತಿರುಗದಾರಂತಂದ್ರೆ ನಾಲ್ಕು ಸದ್ಯ ಹಳ್ಳಾಡುತ್ತಂತ ಮಕರ ಕುಂಡ್ ಅಂತಹಾದ್ರಿಂದ ಕಾದು ಭರಿತನಾಗಿದ್ರೆ ಅಮ್ಮನವರ ಕೈಯಲ್ಲಿ ಅಮ್ಲಾನ ಪದ್ಮ್ ಜಲ ಜಾಕ್ಷಿ ಎಂದೂ ಬಾಡದೇ ಇರುವ ಕಮಲದ ಹಾರವನ್ನು ಕೈಯಲ್ಲಿ ಹಿಡಿದು ತರ್ತಾ ಇದ್ದ ತರಬೇಕಾದ್ರೆ ಈ ನೆರಿಗೆ ಹಾಕಿಬಿಟ್ಟಿತ್ತು ಲದಲ್ಲಿ ನೆರಿಗೆ ಹಾಕಿರ್ತಾರೆ ರಾಜರ ವಸ್ತ್ರ ಬೇರೆ ದೊಡ್ಡ ದೊಡ್ಡ ವಸ್ತ್ರ ನೆಲೆಯೆಲ್ಲ ಸಾರಿಸ್ತಾ ಇರ್ತಾರ ಸ್ವಲ್ಪ ದೊಡ್ಡ ದೊಡ್ಡ ವಸ್ತ್ರ ಅಂತ ಅಲ್ಲಿ ಹಾಕಿಬಿಟ್ಟಿದ್ದಾರೆ ಆ ನೆರೆಗೆ ಆ ಕಡೆಗೂ ಈ ಕಡೆಗೂ ಅದರ ದಂಡೆ ಆ ಕಡೆಗೂ ಈ ಕಡೆಗೂ ಹೊಯ್ದಾಡ್ತಾ ಇತ್ತು ಅವ್ರ ಮನಸ್ಸು ತೋರಿಸ್ತಿತ್ತಂತೆ ಸೀತಾದೇವಿಯವ್ರದ್ದು ಮನಸ್ಸು ತೋರಿಸ್ತಿತ್ತಂತೆ ಅವ್ರು ಬರ್ತಾ ಇರೋದು ಹೆಂಗಿದೆ ಮತ್ತೆ ಅವ್ರು ಉಗ್ರಾಣದ ಕಡೆಯಿಂದ ಕರ್ಕೊಂಡ್ಬರ್ತಾ ಇದ್ದಾರೆ ಎಲ್ಲೋ ಇವರು ಉಗ್ರಾಣ ದೊಡ್ಡ ಐಶ್ವರ್ಯದ ನಿಧಿಯಿಂದ ಆ ಐಶ್ವರ್ಯದ ಎಲ್ಲಾ ಕಾಂತಿಯನ್ನು ಒಂದು ಕಡೆ ಕುಡಿಸಿ ಒಂದು ಆಕಾರ ಮಾಡಿಬಿಟ್ರೆ ಹಾಗೋ ಹಾಗೆ ಅಮ್ಮನೂರು ಸೀತಾದೇವಿಯವರು ಅವ್ರು ಕರ್ಕೊಂಡು ಬರ್ತಾ ಇದ್ದಾರೆ ಆ ಕಣ್ಣು ಆ ಮೂಗು ಆ ಬಾಯಿ ಲಿಂಗಲಕ್ಷಣ ಸಂಪನ್ನೆ ನಡೆದು ಬರುವಾಗ ತಲೆ ಕೆಳಗೆ ಹಾಕಿಬಿಟ್ಟಿದ್ದಾಳೆ ಎಲ್ಲರ ಮುಂದೆ ನೋಡಬೇಕೋ ಬೇಡವೋ ಈಗ ರಾಮಚಂದ್ರನನ್ನು ಅನಾದಿ ಸಿದ್ಧಪತಿ ನೋಡ್ಬೇಕಾ ಬಿಡಬೇಕಾ ನೋಡಿದ್ರೆ ಎಲ್ಲ ಏನು ತಿಳ್ಕೊತಾರೋ ಏನು ಸ್ತ್ರೀ ಸಹಜವಾದ ಲಜ್ಜೆ ಅದಕ್ಕೋಸ್ಕರ ಆಗಿ ಅವ್ನು ನೋಡಬೇಕೋ ಬಿಡಬೇಕೋ ನೋಡ್ಬೇಕು ಅದು ಆ ಹೀಗೆ ಹೀಗೆ ಹೀಗೆ ಹೀಗೆ ನೋಡ್ಲೋ ಬೇಡೋ ನೋಡ್ಲೋ ಬೇಡ ತೋರಿಸ್ತಿತ್ತಂತ ಆ ಕ್ರಮದಲ್ಲಿ ಮಾಡ್ತಾ ಬಂದ ಆ ಕಾಲಕ್ಕೆ ಆದರೂ ಹಾಡು ಹಾಕ್ಬೇಕಾದ್ರೆ ನೋಡ್ಲೇಬೇಕಲ್ಲ ಎಲ್ಲರೂ ಹಾಕ್ಲಿಕ್ಕಾಗೋಲ್ಲ ಹಾರ ಹಾಕುವ ನೆಪದಲ್ಲಿ ಮೆಲ್ಲಿಗೆ ಮೆಲಿಂದ ಕೆಳಗಿನ ತನಕ ಹಾಕಿ ದೇವರ ಉಪೂರ ರೂಪವನ್ನು ನೋಡಿ ಪಾರ್ಶ್ವತೋಭವತ್ ನಾನು ಈತನ ಸತ್ತು ಅಂತ ಪಕ್ಕಪ ನಿಂತು ಬಿಟ್ಲ ಆ ಕಾಲಕ್ಕೆ ಎಟ್ಟಿ ಚಂದರಿ ಅದನ್ನು ಅವರಪ್ಪ ಅಂಬರ ಅವರೇ ವರ್ಣನೆ ಮಾಡಿ ಬೇರೆಯವರೇ ಹೇಳಿದ್ರೆ ಬರೋಲ್ಲ ಯಟಿ ಚಿತ್ರಣ ಮಾಡುತ್ತಾರೆ ಉಪೇಂತ್ಯ ಬಂಧ ಲಲಿತೈ ಪದೈಸ್ತೈ ತದಂ ಸಾತ್ ಹೆಗಲು ತುಂಬ ಮೇಲಕ್ಕೆ ಎತ್ತಿ ಹೀಗ ಹಾಕಿ ಪಕ್ಕಕ್ಕೆ ಹೋಗಿ ನಿಂತು ಬಿಟ್ಲ ಹೃದಾಡ್ತಾ ಇದ್ದಾರೆ ದೇವತಾವರ್ಗ ಅಂತ ಚಂದರೂಪವನ್ನು ತೋರಿಸ್ತಾ ಇರೋಣ ತತಃ ಪ್ರಮೋದೋ ನಿತರಾಮ ಜನಾಂ ವಿಧೇಹುರ್ಯಾ ಅಭವತ್ ಆನಂದದಿಂದ ತುಂಬಿ ಆ ಕಾಲಕ್ಕೆ ಎಲ್ಲಿದ್ದೇವೆ ಅಂತ ತಮ್ಮನ್ನು ತಾವು ಮರೆತು ಬಿಟ್ಟಿದ್ದಾರೆ ಅಧಿಕಾಚಾರ್ಯರು ಎಷ್ಟಂತ ಪ್ರಮೋದ ಅಂತಾರೆ ಅದರ ಮೇಲೆ ಸಮಂತ ತಂದಿದ್ದಾರೆ ರಾಮಂ ಸಮ್ಯ ಅಂತ ಸಂ ಚೆನ್ನಾಗಿ ಅಲ್ಲ ಅದು ಅಧಮರದ ಇಲ್ಲ ಮತ್ತೆ ರಾಮಂ ಸಮ್ಯ ನರೇಂದ್ರ ಪುತ್ರಿ ಸಮೇತ ಮಾನಂದನಿ ದಿಂಪರೇ ಚಂ ಪರಮಾತ್ಮನನ್ನು ಆನಂದದ ನಿಧಿ ಜೊತೆಯಲ್ಲಿ ರಮಾದೇವಿಯನ್ನು ಕೂಡಿಕೊಂಡಿದ್ದನ್ನು ಪ್ರಕಟ ಮಾಡಿಬಿಟ್ಟಿದ್ದಾನೆ ಸದಾ ಜೊತೆಗಿರ್ತಾನೆ ಆದರೂ ಇಲ್ಲಿ ಪ್ರಕಟ ಮಾಡಿದ್ದು ಇವರೆಲ್ಲರ ಆನಂದಕ್ಕೆ ಕಾರಣ ಆಯಿತು ಆಗ ದಶರಥ ಮಹಾರಾಜರಿಗೆ ಆ ಕಾಲಕ್ಕೆ ಪತ್ರವನ್ನು ದಶದಿಗ್ಗ್ರಥಾಯ ಅಂತ ಪ್ರಯೋಗ ಮಾಡಿದ್ದ ಆಚಾರ ಆಗ ಆ ಕಾಲಕ್ಕೆ ಅವನಿಗೆ ಪತ್ರ ಬರೆದಿದ್ದು ಉದ್ದಾರು ಬಿಡ್ತಾ ಇದ್ದಾನೆ ದಶರಥ ಮಹಾರಾಜ ನಾನೇನೋ ಅಂದ್ಕೊಂಡಿದ್ದೆ ನನ್ನ ಮಗನಿಗೇನೋ ಹಾನಿ ಮಾಡಿಬಿಡ್ತಾರೆ ಅಂತ ತಾಟಕಿಯನ್ನು ಸಂವಹಾರ ಮಾಡಿದ್ದ ಪರೀಚಾದಿಗಳ ಸಂಹಾರ ಆಯ್ತಾ ಬಾಹುಲ್ಯಾದೇವಿಯರು ಉದ್ಧಾರ ವಸಿಷ್ಠರೇ ಹ್ಯಾ ನಂಬಲಿ ನನಗೆ ಯಾರು ಅಂತ ಪರಿಚಯ ಆಗಲಿ ಇಂಥ ವಿಶ್ರಾಂತಿಗಳ ಕರ್ಕೊಂಡು ಬರೋದಲ್ಪ ಸಾಮಾನ್ಯ ಅಲ್ಲ ನಿನಗೆ ಇನ್ನೂ ಮುಂದೆ ನೀನು ಕಣ್ಣೆದರಗಡೆಗೆ ಒಂದು ನಡೆಯತ್ತೀಯಾ ಇನ್ನೂ ಏ ನೋಡಿಯುತ್ತ ನೋಡೋಣ ಅಂತ ತನ್ನ ಇಡೀ ಚತುರುಂಗಿಣಿ ಸೇನಾ ತನ್ನ ಇನ್ನೂ ಉಳಿದಂತಹ ಇಬ್ಬರು ಮಕ್ಕಳು ರಾಮಲಕ್ಷ್ಮಣರು ಹೋಟೋಗಿದ್ದಾರೆ ಅವರನ್ನೆಲ್ಲ ಕರ್ಕೊಂಡು ದೊಡ್ಡ ತನ್ನ ಪರಿವಾರ ವರ್ಗ ಸಮೇತವಾಗಿ ಇಥಿಲಾಪಟ್ಟಣಕ್ಕೆ ಬರೋಣ ಆ ಕಾಲಕ್ಕೆ ಬಂದಾಗ ಅದನ್ನು ಸುಸೇನೆಯ ಗ್ರೆ ಪ್ರಣಿದಾಯ ಮುಂದಿಟ್ಟುಕೊಂಡು ಆ ಕಡೆಗೆ ಬಂದರೆ ಒಂದು ಆನಂದದಿಂದ ತನ್ನ ಮಗನನ್ನು ನೋಡ್ತಾ ಆಲಿಂಗನಾದಿಗಳನ್ನು ಮಾಡಿತಾ ಆನಂದೋತ್ತರೇಕ ಪಡಿತಾರೆ ಆ ಕಾಲಕ್ಕೆ ವಿಮಾನಾವಲಿ ಮೇಲೆ ಬಂದು ಆ ಚಪರ ಹಾಕ್ಲಿಕ್ಕೆ ಎಂತ ನೋಡದ್ನಂತೆ ಆಕಾಶಕ್ಕೆ ಚಪ್ರ ಅಂತಾರೆ ಎತ್ತರದ ಚಪ್ರ ಅದು ಈ ಚಪ್ರ ಹಾಕ್ಲಿಕ್ಕೆ ನೋಡಿದ್ನಂತೆ ಜನಕರಾಜ ಬೇಡ ಬಿಡು ಮೇಲ್ಗಡೆ ಬಂತ ಹೇಳ್ಕೊಂಡಿದೆ ಚಪ್ರ ಹಾಕೋದು ಬೇಡ ಬಿಟ್ಟು ಬಿಟ್ಟಂತ ಅವೇ ಬಂದು ತುಂಬಿಕೊಂಡ್ಬಿಟ್ಟಿದ್ದ ಇನ್ನೇನು ಚಪ್ರ ಅದರಂತೆ ಆ ದೇವತಾವಾದ್ಯ ಘೋಷ ಮುಂತಾದವುಗಳಲ್ಲಿ ಜನಕರಾಜನ ವೈಭವ ಕೇಳ್ತೇನೆ ಬೇಕಾಟ ಆ ವೈಭವದ ಮಧ್ಯದಲ್ಲಿ ಸಾಕ್ಷಾತ್ತಾಗಿ ಜಗದೀಶನಾದಂತಹ ರಾಮಚಂದ್ರ ದೇವರು ಒಂದು ಕಡೆಯಲ್ಲಿ ನಿಂತಿರಬೇಕು ಅಮ್ಮನವರನ್ನು ಕರೆಸಿದ್ದಾರೆ ಅಂತ ಪುಟ್ಟವನ್ನು लक्ष्मी से पौत्रशंदूषण शैश्चात ब्रह्मांडम वन मंदर सुरगण प्रभोसे सत्रोक्यकुटुंबपाल मलम सुमुहूर्ते सवधार स्वधार श्रीलक्ष्मीनारायणध्याधार इत्यादिच्चारसर्वाई सख्त ಜಗದೀಶನಿಗೆ ಆ ಕಾಲಕ್ಕೆ ಅಕ್ಷತಾರೋಪಣವನ್ನು ಮಾಡ್ತಾ ಇರೋಣ ಮೃತಪಟ್ಟ ತೆಗೆ ತರಲಿಕ್ಕೆ ಅಕ್ಷತಾರೋಪಣ ಕನ್ನೆಯನ್ನು ಧಾರೆ ಏರಿಸಿಕೊಳ್ತಾ ಸ್ವಾಮಿ ಅವೆಲ್ಲ ನಕ್ಷತ್ರಾದಿ ಮುಹೂರ್ತಗಳನ್ನೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ ಯಾವಾಗ ಆತ ಸ್ವೀಕಾರ ಮಾಡಿದ ಉಳಿದ ಮೂರು ಜನಕ್ಕೂ ಕೂಡ ಊರ್ಮೇಳೆಯನ್ನು ಶ್ತಕೀರ್ತಿ ಮಾಂಡವಿ ಲಕ್ಷ್ಮಣ ಭರತ ಶತ್ರುಘ್ನರಿಗೂ ಕೊಟ್ಟು ಒಂದಲ್ಲ ಪರಮಾತ್ಮನ ವ್ಯಾಪಾರ ಕೇಳಿದರೆ ಅದು ಇಮ್ಮಡಿ ಮೂರು ಪಟ್ಟು ನಾಲ್ಕು ಪಟ್ಟು ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಏನು ಆ ಕಾಲಕ್ಕೆ ಉಡುಗರೆ ಮುಂತಾದವುಗಳನ್ನು ಕೊಟ್ಟು ಆ ವೈಭವದ ನಾಲ್ಕು ಮದುವೆಯೆಲ್ಲ ಜನಕರಾಜನು ನಿಂತು ಅವನ ತಮ್ಮ ಜನಕರಾಜನ ನಿಜವಾದ ಸೀರಧ್ವಜ ಅವನ ತಮ್ಮ ಕುಶಧ್ವಜ ಇಬ್ಬರೂ ನಿಂತು ಅತಿ ವೈಭವದಿಂದ ಆ ಕಾಲಕ್ಕೆ ನಡೆಸಿ ಮಾರ್ಗ ಮಧ್ಯದಲ್ಲಿ ಹೋಗುವಾಗ ಪರಶುರಾಮದೇಗು ಈತ ನಾರಾಯಣನೇ ಅಂತ ತಾನೇ ಆಟವಾಡಿ ತೋರಿಸಿಕೊಟ್ಟ ಪ್ರಕರಣಕ್ಕೆ ಬಹಳ ಸುಂದರವಾದ ನಿರ್ಣಯವನ್ನು ಆಚರಿಸಿಕೊಡ್ತಾರೆ ಮುಂದಿನ ಯಥಾ ಪ್ರಗತಾಭಿಪ್ರಾಯ